ಲಾಯ ಶೇಷಗಿರಯ್ಯನವರು ಶೇಷಗಿರಯ್ಯನವರು ನನ್ನ ಅಜ್ಜಂದಿರು ನನ್ನ ತಂದೆ ತಂದೆ ಅವರ ಬಾಲ್ಯ ವಿದ್ಯಾಭ್ಯಾಸ ಅಂದಿಗೆ ರೂಢಿಯಲ್ಲಿದ್ದ ಪಂತೋಜಿಗಳ ಶುಶ್ರೂಷೆಯಿಂದ ಆದದ್ದು ಹಳ್ಳಿ ಮಟ್ಟಗಳಲ್ಲಿ ನಡೆದದ್ದು ಮೊದಮೊದಲು ಶೇಷಗಿರಯ್ಯನವರು ಯಾವುದೋ ಸರ್ಕಾರದ ಹುದ್ದೆಯಲ್ಲಿದ್ದರಂತೆ ಬಹುಶಃ ಆಚಾಯ ಇಲಾಖೆಯಲ್ಲಿ ಅದು ಅವರ ಮನಸ್ಸಿಗೆ ಒಪ್ಪದಿರಲಾರದು ಅವರು ಹೇಗೋ ನಾಲ್ಕು ಇಂಗ್ಲಿಷ್ ಅಕ್ಷರ ಕಲಿತರು ಗುಮಾಸ್ತ ಕೆಲಸದಲ್ಲಿ ಕೆಲಸದಲ್ಲಿದ್ದಾಗಲೇ ಆ ವೇಳೆಗೆ ಸರ್ಕಾರದವರು ಕನ್ನಡ ಪ್ಲೀಡರ್ ಪರೀಕ್ಷೆಯನ್ನು ಏರ್ಪಡಿಸಿದ್ದರು ಆ ಪರೀಕ್ಷೆಗಾಗಿ ಪಿನಲ್ ಕೋಡ್ ಸಿವಿಲ್ ಪ್ರೊಸೀಜರ್ ಕೋಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮೊದಲಾದ ಎಲ್ಲ ಕನ್ನಡಕ್ಕೆ ತರ್ಜುಮೆಯಾಗಿ ಪ್ರಕಟಗೊಂಡಿದ್ದವು ನನ್ನ ತಾತಂದ್ಯರು ಆ ಪರೀಕ್ಷೆಗೆ ಕಟ್ಟಿ ತಿರುಗಡೆ ಪ್ಲೀಡರ್ ವೃತ್ತಿಯನ್ನು ಹಿಡಿದರು ಅದು ಕೋದ ಕೋಲಾರದಲ್ಲಿ ಹೀಗೆ ಅವರಿಗೆ ಲಾಯರ್ ಶೇಷಗಿರಿಯಪ್ಪ ಗಾರು ಎಂದು ಹೆಸರಾಯಿತು ಅವರು ಅವರ ಬಳಿ ಕನ್ನಡ ಲಾ ನಾನು ನೋಡಿದ್ದೇನೆ ಹಾಗೆ ಅವುಗಳನ್ನು ಓದುವ ವಯಸ್ಸು ನನಗೆ ಆಗಿರಲಿಲ್ಲ ಅದರ ಹೆಸರುಗಳ ನೋದಷ್ಟು ವಿದ್ಯೆ ನನಗೆ ಬಂದಿತ್ತು ನನ್ನ ಅಜ್ಜಂದಿರು ಇಂಗ್ಲಿಷ್ ಪತ್ರಿಕೆಗಳನ್ನು ಓದುತ್ತಿದ್ದರೆಂದು ತೋರುತ್ತದೆ ಅವರು ಕೋರ್ಟಿನಲ್ಲಿ ವಾದ ಮಾಡುತ್ತಿದ್ದದ್ದು ಬಹುಮಟ್ಟಿಗೆ ಕನ್ನಡದಲ್ಲೇ ಆದರೂ ವಾದದ ನಡು ನಡುವೆ ಇಂಗ್ಲಿಷ್ ಪದಗಳನ್ನು ಧಾರಾಳವಾಗಿ ಬಳಸುತ್ತಿದ್ದರು ಶಶಿಗಿರಿಯಪ್ಪನವರ ರೂಪ ಮೆಚ್ಚಿಗೆ ಎನಿಸುತ್ತದೆ ಆಳು ಎತ್ತರ ಹೇಳಬೇಕು ಮೈಬಣ್ಣ ದಂತದ ಬಿಳುಪು ಬಾಯಲ್ಲಿ ಮೆಸಾಲಿನ ಹಲ್ಲಿನ ನಡುವೆ ಕೊಂಚ ಬಹು ಕೊಂಚ ಉಬ್ಬು ಅವರು ಯಾವಾಗಲೂ ಶುಭ್ರ ವಸ್ತ್ರದಲ್ಲಿ ಆಶೆಯುಳ್ಳವರು ಬಿಳಿಯ ದೋತ್ರ ಬಿಳಿಯ ಜುಬ್ಬ ಬಿಳಿಯ ನಿಲುವಂಗಿ ಬಿಳಿಯ ಉತ್ತರಿಯ ಬಿಳಿಯ ರುಮಾಲು ಪಂಚೆಯಲ್ಲಿಯೂ ರುಮಾಲಿನಲ್ಲಿಯೂ ಸರಿಗೆ ಇರುತ್ತಿರಲಿಲ್ಲ ಆದರೆ ಎಲ್ಲ ಚೊಕಟವಾಗಿ ಮಡಿ ಅವರ ಮಾತು ಗಂಭೀರ ಅವರು ಯಾರನ್ನಾದರೂ ಬೈದದ್ದನ್ನು ನಾನು ಕೇಳಿಯೇ ಇಲ್ಲ ಯಾರನ್ನೂ ಅವರು ಬೈದವರಲ್ಲವೆಂದು ಜನ ಹೇಳುತ್ತಿದ್ದುದುಂಟು ಆ ಅವರಿದ್ದದ್ದು ದುರ್ಬಲವಾಳ್ ವಿಧಿ ದರ್ಬಲವಾಳ್ ವಿಧಿ ಎಂಬ ಬ್ರಾಹ್ಮಣರ ವಿದಿಯಲ್ಲಿ ಅವರಿಗೆ ಪತ್ನಿ ವಿಯೋಗವಾಗಿತ್ತೆಂದು ಹಿಂದೆ ಹೇಳಿದೆ ಆದ್ದರಿಂದ ಕೋಲಾರದಲ್ಲಿ ಅವರ ಕುಟುಂಬದಲ್ಲಿದ್ದವರು ಇಬ್ಬರು ದಾಸು ದಾಸಂಬಟ್ಟರೆಂಬ ದೇವಾರ್ಚನೆ ಕಂ ಅಡಿಗೆಯ ಬ್ರಾಹ್ಮಣ ಇನ್ನೊಬ್ಬರು ನರಸಾಪುರದ ರಾಮಕ್ಕನೆಂಬ ಉಪಪತ್ನಿ ನಾನು ಇಬ್ಬರನ್ನು ನೋಡಿದ್ದೇನೆ ದಾಸಂಭಟ್ಟರು ಹುದುಕೋಳ ಅಥವಾ ಹೊಳಲಿ ಎಂಬ ಗ್ರಾಮದವರು ಮಲಕ ಮುಲಕನಾಡು ಅವರು ಅಧ್ಯಯನ ಮಾಡಿದ್ದವರು ಪ್ರಾಮಾಣಿಕರು ಪರಿಶುದ್ಧರು ಅವರಲ್ಲಿದ್ದ ಲೋಪಗಳೆಂದರೆ ಎರಡು ಕೊಂಚ ನೆತ್ತಿ ಉಗ್ಗು ನಿದ್ರೆ ಮಾಡುವಾಗ ಗೊರಕ್ಕೆ ಸ್ವಭಾವದಲ್ಲಿ ದಾಸಂಭಟ್ಟರು ಋಷಿಪ್ರಾಯರು ಅವರು ದೇವಾರ್ಚನೆಗೆ ಕುಳಿತರೆ ಯಥಾವಿಧಿಯಾಗಿ ಪೂಜೆ ಮಾಡುವರು ಪ್ರತಿದಿನ ರುದ್ರಾಭಿಷೇಕ ವಿಷ್ಣು ಸಹಸ್ರನಾಮ ಪೂಜೆ ಸೂರ್ಯ ನಮಸ್ಕಾರ ಆ ಕಾರ್ಯಗಳ ನಡುವೆ ಅಡುಗೆಯ ಕಡೆ ಗಮನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಅಡಿಗೆ ಸಿದ್ಧವಾಗಿರುತ್ತಿತ್ತು ಅಡುಗೆ ಮಾಡುವುದು ಹತ್ತು ಗಂಟೆಯೊಳಗಾಗಿ ಯಜಮಾನರು ಸ್ನಾನ ಮಾಡಿ ಬಂದು ಮೇಲೆ ಕುಳಿತು ಸಂಧ್ಯಾ ಮಾಡುವರು ಆದಿತ್ಯ ಹೃದಯ ಹೇಳುವರು ಆ ಹೊತ್ತನ್ನು ಕದು ನೋಡಿ ದಾಸಂಭಟ್ಟರು ಅವರ ಕೈಗೆ ದೇವರ ತೀರ್ಥ ಹಾಕಿ ಒಂದು ತುಳಸಿದಳವನ್ನು ಕೊಡುವರು ಅದನ್ನು ಸ್ವೀಕರಿಸಿದ ನಂತರ ಊಟ ಅವಸರ ಶಶಗಿರಿಯಪ್ಪನವರು ಕುಕ್ಕರೆಗಾಲು ಕುಳಿತೇ ಊಟ ಮಾಡುತ್ತಿದ್ದರು ಅವಸರದ ಊಟವೇ ಅವರು ಪದ್ಮಾಸನ ಹಾಕಿ ಕುಳಿತು ಪರಿಟವಣೆಯಿಂದ ಊಟ ಮಾಡಿದ್ದನ್ನು ಯಾರೂ ಕಂಡಿರಲಿಲ್ಲ ಊಟವಾದ ಬಳಿಕ ಶುದ್ಧಾಚಮನವಾದ ಮೇಲೆ ಕೋರ್ಟು ರುಮಾನುಗಳನ್ನು ಧರಿಸಿ ಕೋರ್ಟಿಗೆ ಹೊರಡುತ್ತಿದ್ದರು ಭಾನುವಾರ ಮೊದಲಾದ ರಜಾ ದಿವಸಗಳಲ್ಲಿ ಕೊಂಚ ಸಾವಕಾಶವಾಗಿರುತ್ತಿದ್ದರು ಅಂಥ ದಿವಸ ಯಾರಾದರೂ ಸಹ ಪಂಕ್ತಿಗೆ ಇರಲೇಬೇಕು ಅಂದು ಮಧ್ಯಾಹ್ನ ಕೊಂಚ ವಿಶ್ರಮಿಸಿಕೊಂಡು ಸಂಜೆಯವರೆಗೂ ಕಾಗದ ಸರಿ ಜೋಡಿಸಿಟ್ಟುಕೊಳ್ಳುತ್ತಿದ್ದರು ಐದು ಗಂಟೆಯ ಮೇಲೆ ಸ್ನೇಹಿತರ ಮನೆಗಳಿಗೆ ಹೋಗುವುದುಂಟು ಔಚಿತ್ಯ ಜ್ಞಾನ ಕಂಡರೆ ಎಲ್ಲರಿಗೂ ಗೌರವ ಆತನಿಗೆ ಸುಳ್ಳು ತಟ್ಟ ಒಡಬಾರದೆಂದೇ ಜನರ ನಂಬಿಕೆ ಆತನ ಮಡಿಮೈಲಿಗೆಗಳಲ್ಲಿ ಬೆರಕೆ ಮಾಡುತ್ತಿದ್ದವನಲ್ಲ ಮತ್ತೊಬ್ಬರ ಮಾತಿಗೆ ಬರುತ್ತಿರಲಿಲ್ಲ ತುಂಬ ಶುಚಿಯಾದ ಮನುಷ್ಯ ಯಜಮಾನರು ಮನೆಯಲ್ಲಿ ಇದ್ದರೂ ಸರಿ ಇಲ್ಲದಿದ್ದರೂ ಸರಿ ಎಲ್ಲರಿಗೂ ಆಧರಣೆ ಅವರವರಿಗೆ ತಕ್ಕ ಮರ್ಯಾದೆ ಇದು ಆತನ ನಡವಳಿಕೆಯ ಲಕ್ಷಣ ಒಂದು ಘಟನೆ ಒಂದಾನೊಂದು ದಿನ ಶೇಷಗಿರಿಯಪ್ಪನವರ ಮಗ ನಮ್ಮ ತಂದೆ ವೆಂಕಟರಮಣಯ್ಯನವರು ಅವರ ಸ್ನೇಹಿತ ತಿಪ್ಪದೊಡ್ಡಿ ವೆಂಕಟೇಶಯ್ಯನವರು ಬೆಂಗಳೂರು ಕಡೆ ಹೋಗಿದ್ದವರು ಅಲ್ಲಿಂದ ಹಿಂತಿರುಗಿ ಬರುತ್ತಾ ಕೋಲಾರದಲ್ಲಿ ಇಳಿದರು ರಾತ್ರಿ ಹತ್ತು ಗಂಟೆ ಸಮಯದಲ್ಲಿ ಬಾಗಿಲು ತಟ್ಟಿದ ಕೂಡಲೇ ದಾಸಂಭಟ್ಟರು ಅವರನ್ನು ಭೋಜನಕ್ಕೆ ಬಿಸಿ ಅದಾದ ಮೇಲೆ ಮಲಗಲು ನಡುವೆಯಲ್ಲಿ ಸ್ಥಳ ತೋರಿಸಿ ತಾವು ಬಚ್ಚಲು ಮನೆಯ ಪಕ್ಕದ ಕೊಠಡಿಯಲ್ಲಿ ಪವಡಿಸಿದರು ಅರ್ಧ ಗಂಟೆಯಾದ ಬಳಿಕ ಮನೆಯ ಮುಂಭಾಗದ ನಡುವಿನಲ್ಲಿ ಮಲಗಿದ್ದವರಿಗೆ ಗೊರ್ಗೊರ್ ಎಂಬ ಶಬ್ದ ಕಿವಿಗೆ ಬಡಿದಂತಾಗಿ ನಿದ್ದೆ ಹತ್ತಿರ ಸುಳಿಯದೇ ಇತ್ತು ಅದು ಮಾರ್ಗ ಅವರು ಮಾರ್ಗಾಯಾಸಪಟ್ಟಿದ್ದರು ನಿದ್ರಾಭಂಗ ಮತ್ತಷ್ಟು ಕೊಬ್ಬಕ್ಕೆ ಕಾರಣವಾಯಿತು ಅವರಿಬ್ಬರು ಕತ್ತಲು ಮನೆಯಲ್ಲಿ ನಡೆದು ಆ ಸದ್ದು ಬರುತ್ತಿದ್ದ ಕಡೆಗೆ ಹೋದರು ದಾಸಂಭಟ್ಟರು ಗಾರ್ಡನ್ದ್ರೆಯ ರಭಸ ಅದು ಎಂದು ಗೊತ್ತಾಯಿತು ಏನು ಮಾಡಬಹುದು ಒಂದು ಯೋಚನೆ ಹೊಡೆಯಿತು ಹಿತ್ತಲು ತೆರೆದರು ಇಬ್ಬರು ಮೆಲ್ಲಡಿ ಇಡುತ್ತಾ ದಾಸಂಭಟ್ಟರ ಕೋಣೆಗೆ ಬಂದು ಈ ಕಡೆ ಒಬ್ಬ ಕಡೆ ಒಬ್ಬ ನಿಂತು ಹಾಸಿಗೆಯ ಕೊನೆ ಮೂಲೆಗಳನ್ನು ಹಿಡಿದು ಮೆಲಕ್ಕಿತ್ತಿ ಅದನ್ನು ಹೊರಗೆ ಸಾಗಿಸಿಕೊಂಡು ಹೋಗಿ ಅಲ್ಲಿ ಮನೆಯ ಕೈಸಾಲೆಯ ಜಗಲಿಯ ಮೇಲೆ ಇರಿಸಲು ಹೊತ್ತುಕೊಂಡು ಹೋದರು ಕಡೆಯ ಕ್ಷಣದಲ್ಲಿ ಅವರ ನಗುವೆ ಅವರ ಆಲೋಚನೆಗೆ ಅಡ್ಡವಾಯಿತು ಆ ನಗುವಿನಲ್ಲಿ ಅವರು ಹಾಸಿಗೆ ಒಂದು ಭಾಗವನ್ನು ಒಂದು ಕಂಬಕ್ಕೆ ತೆಗೆಲಿಸುವಂತಾಯಿತು ಅದು ತಗಿಲಿದೊಡನೆಯೇ ದಾಸಂಭಟ್ಟರು ಎಚ್ಚೆತ್ತು ಎದ್ದು ಎಯ್ಯಮ್ಮ ಎಂದು ಎನ್ನುವಷ್ಟರೊಳಗಾಗಿ ಇಬ್ಬರು ಪರಾರಿಯಾಗಿ ತಾವು ಮಲಗಿದ್ದ ಜಾಗಗಳಲ್ಲಿ ಉಸುಕು ಹಾಕಿ ಮಲಗಿಕೊಂಡರು ದಾಸಂಭಟ್ಟರು ಅವರು ಯಾರಿರಬಹುದು ಎಂಬುದನ್ನು ಊಹಿಸಿಕೊಂಡು ದೀಪ ಹಚ್ಚಿಸಿಕೊಂಡು ಅಲ್ಲಿಗೆ ಬಂದು ಏನಪ್ಪ ನಿಮಗೆ ನಿದ್ದೆ ಬರಲಿಲ್ಲವೇನೋ ನಾನೇನು ಮಾಡಲಿ ನನ್ನ ಪ್ರಾರಬ್ಧ ನೀವು ನನ್ನನ್ನೆ ಬಿಸಿ ಒಂದು ಮಾತು ಹೇಳಬಾರದಾಗಿತ್ತೆ ನಾನೇ ಎದ್ದು ಕೋಲಾರಮ್ಮನ ಗುಡಿಗೆ ಹೋಗಿ ಮಲಗಿ ಮಲಗಿಕೊಳ್ಳುತ್ತಿದ್ದೆ ಅಲ್ಲಿಂದ ಯಾರಿಗೂ ತೊಂದರೆಯಾಗುತ್ತಂತಿರಲಿಲ್ಲ ಎಂದು ಮೊದಲಾಗಿ ಪಚಾಡಿಕೊಂಡರು ಬೆಳಿಗ್ಗೆ ಈ ಸಮಾಚಾರ ಶೇಷಗಿರಯ್ಯನವರಿಗೆ ತಿಳಿಯಿತು ಅವರು ಇಬ್ಬರು ಚಿರಂಜೀವಿಗಳಿಗೂ ಮ ನಗುತ್ತಾ ಚೀಮಾರಿ ಹಾಕಿದರು ಅವರಿಗೆಲ್ಲ ದಾಸಟ್ಟರ ವಿಷಯದಲ್ಲಿದ್ದ ಭಕ್ತಿ ಗೌರವಗಳು ಮತ್ತಷ್ಟು ಬೆಳೆದವು ಶೇಷಗಿರಯ್ಯನವರು ಮೃತ್ಯುಶಯ್ಯ ಹಿಡಿಯುವವರೆಗೂ ದಾಸಂಭಟ್ಟರು ಅವರ ಆಶಯದಲ್ಲಿದ್ದರು ತಮ್ಮ ಕೋಲಾರದ ಬಾಳುವೆ ಮುಗಿದುಕೊಂಡು ಬಂತೆಂದು ಶೇಷಗಿರಿ ಶೇಷಗಿರಿಯಪ್ಪನವರಿಗೆ ತೋರಿದ ಕೂಡಲೇ ಅವರು ದಾಸಂಭಟ್ಟರಿಗೆ ಔತಣ ಮಾಡಿಸಿ ಒಂದು ಜೊತೆ ದೋತ್ರ ಒಂದು ನೂರು ರೂಪಾಯಿ ನಗದು ತಾಂಬೂಲದಲ್ಲಿಟ್ಟು ದಾಸಂಬಟ್ಟರಿಗೆ ಕಾಲು ನಮಸ್ಕಾರ ಮಾಡಿ ಬೀಳ್ಕೊಟ್ಟರು ಶೇಷಣ್ಣನವರ ದಿನಚರಿ ಶೇಷಗಿರಿಯಪ್ಪನವರು ಏಳು ಗಂಟೆಯ ಸುಮಾರಿಗೆ ಹಜಾರದಲ್ಲಿದ ಹಜಾರದಲ್ಲಿ ಕುಳಿತ ಕಕ್ಷಿಗಾರರೊಡನೆ ಮಾತುಕತೆ ಮುಗಿಸಿ ಒಂಬತ್ತು ಗಂಟೆಗೆ ಸ್ನಾನಕ್ಕೆ ಹೋಗುವರು ವಿಭೂತಿ ಧರಿಸಿ ಸಂಧ್ಯಾ ಮಾಡುವರು ಅಷ್ಟು ಹೊತ್ತಿಗೆ ದಾಸಂಭಟ್ಟರು ತೀರ್ಥ ತಂದು ಕೊಡುವುದು ದೇವರ ತೀರ್ಥ ತೆಗೆದುಕೊಂಡು ಹೂ ತುಳಸಿ ಪ್ರಸಾದವನ್ನು ಕಣ್ಣಿಗೆ ಒತ್ತಿಕೊಂಡು ಊಟಕ್ಕೆ ಕುಡುವರು ಕುಕ್ಕುಗಾಲಿನಲ್ಲಿ ಕುಳಿತು ಊಟ ಪದ್ಮಾಸನ ಹಾಕದೆ ಮಣಕಾಲ ಮೇಲೆ ಕುಡುವುದು ಇದಕ್ಕಾಗಿ ಮನೆಯಲ್ಲಿ ಹಾಸ್ಯ ವ್ಯಾಖ್ಯಾನವಾಗುತ್ತಿತ್ತು ಚೊಕ್ಕಂ ಬಟ್ಲು ಹಾಕಿ ಕುಳಿತರೆ ಏನಾಗುತ್ತೆ ಚೇಚಣ್ಣ ಎಂದು ಅವರ ತಂಬಂದಿರ ಹೆಣ್ಣು ಮಕ್ಕಳು ಈ ಸಲಿಗೆ ಇತರರಿಗೆ ಇರಲಿಲ್ಲ ಶಶಿಗಿರಿಯಪ್ಪನವರಿಗೆ ಹೊತ್ತಿನ ಚಿಂತೆ ಬಹಳವಾಗಿತ್ತು ಯಾವುದು ಕಾಲಕ್ಕೆ ಸರಿಯಾಗಿ ಆಗಬೇಕು ತಡವಾಗಬಾರದು ಕುಕ್ಕರು ಕುಡುವುದು ಕಾಲದ ಮಿತವ್ಯಕ್ಕಾಗಿ ಊಟವಾಗಿ ಕೊರ್ಟು ಮಧ್ಯಾಹ್ನ ಮೂರು ನಾಲ್ಕು ಗಂಟೆವರೆಗೆ. ಒಂದೊಂದು ದಿನ ಇನ್ನು ಹೊತ್ತಾಗುವುದು ಬೇಗ ಮನೆಗೆ ಬಂದ ದಿನ ಕೊಂಚ ಉಪಹಾರ ಮಾಡುವರು ಅವರ ಮನೆಯಲ್ಲಿ ಯಾವಾಗಲೂ ರವಿಂಡೆ ಅಥವಾ ಚು ಚುರಮಲಾಡು ಹುರಿಗಾಳು ಕೊಡುಬಳೆ ಇವು ಸಿದ್ಧವಾಗಿರುತ್ತಿದ್ದವು ಇದನ್ನು ಕೊಂಚ ಕೊಂಚ ತೆಗೆದುಕೊಂಡು ಒಂದು ಲೋಟ ನೀರು ಕುಡಿವರು ಅವರು ಕಾಫಿಯನ್ನು ಕಾಣರು ಹೀಗೆ ಬೇಗ ಬಂದ ದಿವಸ ಸಂಜೆ ಸ್ನೇಹಿತರ ಮನೆಗೆ ಹೋಗುವರು ಕವೀಶ್ವರ ವೆಂಕಟರಾಮ ಬಟ್ಟರು ಬಿ ಅಹೋಬಲಾಚಾರ್ಯರು ನಂಜಪ್ಪನವರು ಒಕ್ಕಲೇರಿ ಭೀಮರಾಯರು ಎಂ ರಾಮಾಚಾರ್ಯರು ಮೊದಲಾದವರು ಅವರ ಸ್ನೇಹಿತರಲ್ಲಿ ಮುಖ್ಯರು ಒಂದೊಂದು ಸಾರಿ ಮನೆಗೆ ಆ ಸ್ನೇಹಿತರು ಬರುವರು ಸಂಜೆ ಆರು ಗಂಟೆಯಾದ ಮೇಲೆ ಎಂಟು ಗಂಟೆವರೆಗೂ ಕಕ್ಷಿಗಾರರೊಡನೆ ಮಾತುಕತೆ ಇದು ಅವರ ದಿನಚರಿ ಶೇಷಗಿರಿಯಪ್ಪನವರಿಗೆ ತಿಂಗಳಿಗೊಂದೆರಡು ಸಾರಿ ಪರಸ್ಥಳ ಸಂಚಾರವೂ ಇರುತ್ತಿತ್ತು ಚಿಂತಾಮಣಿ ಬೌರಿಂಗ್ಪೇಟೆ ಮಾಲೂರು ಈ ಸ್ಥಳಗಳಲ್ಲಿ ಅವರ ಕಕ್ಷಿಗಾರರು ಇರುತ್ತಿದ್ದರು ಹೀಗೆ ಅವರ ಜೀವನ ಸದ್ದುಗದ್ದಲವಿಲ್ಲದೆ ಶಾಂತವಾಗಿ ಒಟ್ಟಿನ ಮೇಲೆ ಸುಖಮಯವಾಗಿ ಸಾಗಿತ್ತು ಅವರು ಊರಿನಲ್ಲಿರಲಿ ಇಲ್ಲದಿರಲಿ ಮನೆಗೆ ಬಂದ ಜನವನ್ನು ಆಧರಿಸಿ ಊಟ ಊಟಕ್ಕೆ ಎಬ್ಬಿಸಬೇಕು ಇದು ದಾಸಂಭಟ್ಟರಿಗೂ ರಾಮಸನಿಗೂ ಗೊತ್ತಾಗಿದ್ದ ವಿಧಿ ಆಕೆ ಉಗ್ರಾಣದಿಂದ ಧಾರಾಳವಾಗಿ ಸಾಮಾನು ಕೊಡತಕ್ಕದ್ದು ದಾಸಂಭಟ್ಟರು ಅಡಿಗೆ ಮಾಡಿ ಬೆಳೆಸತಕ್ಕದ್ದು ಪ್ರತಿದಿನವೂ ಹೀಗೆ ಅತಿಥಿಗಳಿರುತ್ತಿದ್ದರು ಬ್ರಾಹ್ಮಣರು ಇತರ ಜನರು ಒಂದು ಅಪಘಾತ ನಮ್ಮ ತಾತ ಮೇಲೆ ಕೋಲಾರದ ಸ್ನೇಹಿತರೊಬ್ಬರು ಬಹುಶಃ ಎಸ್ ಚನ್ ನಂಜಪ್ಪನವರು ಒಂದು ಸಂಗತಿ ಹೇಳಿದರು ಕೋಲಾರದಿಂದ ಶೇಷಗಿರಿಯಪ್ಪನವರು ಆ ಸ್ನೇಹಿತರು ಒಂದು ದಿನ ಜಟಕದಲ್ಲಿ ಕುಳಿತು ಮುಳುಬಾಗಿಲಿಗೆ ಪ್ರಯಾಣ ಮಾಡುತ್ತಿದ್ದರು ಬೆಳಿಗ್ಗೆ ಒಂಬತ್ತು ಹತ್ತು ಗಂಟೆ ಒಂಬತ್ತರಿಂದ ಹತ್ತು ಗಂಟೆ ವಡಗೂರು ಎಂಬ ಗ್ರಾಮದ ಸಮೀಪಕ್ಕೆ ಬರುತ್ತಿದ್ದಾಗ ಕುದುರೆ ಬಹು ವೇಗವಾಗಿ ಓಡುತ್ತಿತ್ತು ಆ ಸಮಯಕ್ಕೆ ಸರಿಯಾಗಿ ಯಾವುದೋ ಹಳ್ಳಿಯಿಂದ ಒಬ್ಬ ಹೆಂಗಸು ತಲೆಯ ಮೇಲೆ ದೊಡ್ಡ ಮಂಕರಿ ಹೊತ್ತು ರಸ್ತೆಯ ಒಂದು ಪಕ್ಕಕ್ಕೆ ಹೋಗುತ್ತಿದ್ದಳು ಕುದುರೆಯ ರಭಸವನ್ನು ನೋಡಿ ಹೆದರಿ ಓಡಿದಳು ಆತುರದಲ್ಲಿ ಎಡವಿ ಬಿದ್ದಳು ಗೋಡೆಯಲ್ಲಿದ್ದ ಮೊಸರು ಚೆಲ್ಲಿ ಅವಳಿಗೆ ಗಾಯವೂ ಆಕೆ ಅಳತೊಡಗಿದಳು ಗಾಡಿಯವನು ನಿಲ್ಲಿಸಿ ವಿಚಾರಿಸಿದ ಆಕೆ ಅಳುವಿನ ನಡುವೆ ಗಾಯವಾದರಾಗಲಿ ನನ್ನ ಅತ್ತೆ ಮಡಕೆ ಕೇಳುತ್ತಾಳಲ್ಲ ನಾನು ಏನು ಹೇಳಲಿ ಎಂದುಗೊಳ್ಳಿಟ್ಟಳು ಶೇಷಗಿರಿಯಪ್ಪನವರು ಆಕೆಯ ಕೈಗೆ ಎರಡು ರೂಪಾಯಿ ಕೊಟ್ಟು ಹೇಳಿದರು ಒಂದು ರೂಪಾಯಿ ಮಡಕೆಗೆ ಇನ್ನೊಂದು ರೂಪಾಯಿ ಗಾಯ ವಾಸಿ ಮಾಡಿಕೊಳ್ಳುವುದಕ್ಕೆ ಗಾಡಿ ಮುಂದಕ್ಕೆ ಹೋಯಿತು ನಂಜಪ್ಪನವರು ನಂಜಪ್ಪನವರು ಒಳ್ಳೆಯ ಲಾಯರು ಅವರು ಶೇಷಗಿರಿಯಪ್ಪನವರು ಕೋಟಿನಲ್ಲಿ ಎದುರು ಬದುರಾಗಿ ಕೋಟಿನ ಹೊರಗಡೆ ತುಂಬ ಸ್ನೇಹ ಇಬ್ಬರೂ ಒಂದೇ ಗಾಡಿಯಲ್ಲಿ ಬರುವರು ಅವರು ನಮ್ಮ ಮನೆಯಲ್ಲಿಯೇ ಇಳಿಯುವರು ಬರುವಾಗ ಒಂದು ಟಿನ್ ಗುಂಡು ಡಬ್ಬ ಜೊತೆಯಲ್ಲಿ ತರುತ್ತಿದ್ದರು ಡಬ್ಬದ ತಳದಲ್ಲಿ ಬಾಳೆ ಎಲೆ ಅದರ ಮೇಲೆ ಸಕ್ಕರೆ ಅದರ ಮೇಲೆ ಹುಯಿಗಡಬ್ಬು ಸುಮಾರು ಎಂಟಂಗುಲ ಆಗಲ್ಲ ಅದರ ಮೇಲೆ ತುಪ್ಪ ಮೆತ್ತೆ ಸಕ್ಕರೆ ಮೆತ್ತೆ ಹುಯಿಗಡಬ್ಬು ಗಡುಬು ಹೀಗೆ ನಾಲ್ಕೈದು ಪದರ ಇರುತ್ತಿತ್ತು ಗಾಡಿ ನಮ್ಮ ಮನೆಯ ಮುಂದೆ ನಿಲ್ಲುತ್ತಲೇ ನಂಜಪ್ಪನವರು ಕೂಗುವರು ಅವನಲ್ಲಿ ಅದರ ಮೇಲೆ ಕೈಯವನು ಡಬ್ಬವನ್ನು ನನ್ನ ಕೈಗೆ ಕೊಡುತ್ತಿದ್ದರು ಮಾವಿನ ಹಣ್ಣಿನ ಕಾಲದಲ್ಲಿಯೂ ಹೀಗೆಯೇ ನನ್ನ ಈ ಮುಪ್ಪಿನಲ್ಲಿ ಚಿಕ್ಕಂದಿನಲ್ಲಿ ನಾನು ಕಂಡವರ ಒಳ್ಳೆಯತನವನ್ನು ಪ್ರೀತಿ ವಿಶ್ವಾಸಗಳನ್ನು ನೆನೆಸಿಕೊಳ್ಳುವುದು ಈ ಜೀವನದಲ್ಲಿರುವ ಒಂದು ಸುಖ ಪುರಾಣ ಪ್ರವಚನ ಶೇಷಗಿರಿಯಪ್ಪನವರು ಹಬ್ಬ ಹರಿದಿನಗಳಲ್ಲಿ ತಪ್ಪದೇ ಮುಳುಬಾಗಿಲಿಗೆ ಬರುವರು ಅವರು ಬಂದ ದಿನ ನಮ್ಮ ನೆರೆ ಹೊರೆಯ ಸಂಭ್ರಮ ನಮ್ಮ ಮನೆಯ ನಡುವೆ ವಿಶಾಲವಾದ ದೊಡ್ಡ ಜಮಖಾನೆ ಹಾಕುವರು ನಾಲ್ಕು ಹೊರಗುದಿಂಬುಗಳನ್ನಿಡುವರು ಅಲ್ಲಿ ನನ್ನ ತಾತನ ಬೈಟಕ್ಕಾನೆ ಅಮಲ್ದಾರರು ಶಿರಸ್ತೇದಾರರು ಪೊಲೀಸ್ ಇನ್ಸ್ಪೆಕ್ಟರು ಡಾಕ್ಟರು ಹೆಡ್ ಮಾಸ್ತರುಗಳು ಸಾಹುಕಾರರು ಜಮೀನ್ದಾರರು ಇಂಥವರೆಲ್ಲ ಬರುವರು ಅರ್ಧ ಗಂಟೆ ಒಂದು ಗಂಟೆ ಮಾತನಾಡಿ ಹೋಗುವರು ಹಬ್ಬದ ದಿನವಾದರೆ ಭೋಜನಾನಂತರ ಮೂರು ನಾಲ್ಕು ಗಂಟೆಯ ಹೊತ್ತಿಗೆ ಒಂದು ಸಣ್ಣ ಗೋಷ್ಠಿ ಸೇರಿ ಯಾವುದೋ ಪುರಾಣ ಪ್ರವಚನ ನಡೆಯುವುದು ನನಗೆ ಬಹುಶಃ ಚೆನ್ನಾಗಿ ಜ್ಞಾಪಕವಿರುವ ಒಂದು ಸಂದರ್ಭವನ್ನು ಹೇಳುತ್ತೇನೆ ಆ ದಿನ ಬಹುಶಃ ಅನಂತನ ಹಬ್ಬ ಜನ ಸೇರಿದೆ ನನ್ನ ತಾತಂದಿರು ನನ್ನ ತಂದೆಯನ್ನು ಹರಿಶ್ಚಂದ್ರ ಕತೆ ಓದುವಂತೆ ಹೇಳಿದರು ಅದು ಯಾವುದೋ ಚಂಪು ಕಾವ್ಯ ನನ್ನ ತಂದೆ ಓದುತ್ತಿದ್ದರು ದನ ಜನ ಸಂತೋಷದಿಂದ ಕೇಳುತ್ತಿದ್ದರು ರೋಹಿತಾಶ್ವನ ಪ್ರಕರಣ ಬಂತು ಅದರಲ್ಲಿ ಚಂದ್ರಮತಿಯ ವಿಲಾಪ ಪ್ರಕರಣ ನಕ್ಷತ್ರಿಕನು ಹರಿಶ್ಚಂದ್ರನಿಗೆ ಕಾಟ ಕೊಡುತ್ತಿದ್ದ ಪ್ರಕರಣ ಇವು ಬಂದಾಗ ನನಗೆ ದುಃಖವಾಗಿ ಬಿಕ್ಕಿ ಬಿಕ್ಕಿ ಅತ್ತೆ ನನ್ನ ಚಿಕ್ಕ ತಾತಂದಿರು ನನಗೆ ಕಲು ಸಕರೆ ಕೊಟ್ಟು ಸಮಾಧಾನ ಹೇಳುತ್ತಿದ್ದರು ಅಲ್ಲಿದ್ದ ಕಾಷ್ಟಿ ಹೈದರ್ ಇದೇನು ಸಮಾಧಾನ ನನಗೆ ಹಾಳು ಬರುತ್ತದೆ ಇನ್ನು ಮಗುವಿನ ಮಾತೇನು ಎಂದು ಹೇಳಿ ನನ್ನ ನೆತ್ತಿಕೊಂಡು ಬೀದಿಯಲ್ಲಿ ಕೊಂಚ ದೂರ ಕರೆದುಕೊಂಡು ಹೋದರು ವೇಗ ಮಡುಗು ಶಿನಪ್ಪ ಎಂಬುವರು ನಮ್ಮ ತಂದೆಗಿಂತ ಎರಡು ಮೂರು ವರ್ಷ ದೊಡ್ಡವರು ಅವರಿಗೆ ಓದುವುದಕ್ಕಿಂತ ಅರ್ಥವಿವರಣೆಯಲ್ಲಿ ಹೆಚ್ಚು ಉತ್ಸಾಹ ಆ ಶ್ಲೇಷ ಪ್ರಾಸ ಇಂಥ ಶಬ್ದಾಲಂಕಾರಗಳು ತರ್ಕದ ಬೆಟ್ಟುಗಳನ್ನು ತಿರುಗಿಸುತ್ತಾ ಪದಗಳನ್ನು ಬಿಡಿಸುತ್ತಾ ಎರಡು ಮೂರು ಅರ್ಥಗಳನ್ನು ತೋರಿಸುತ್ತಾ ತಮ್ಮ ಪಾಂಡಿತ್ಯದಿಂದ ತಾವೇ ಹಿಗ್ಗಿ ಇತರರನ್ನು ಸಂತೋಷಪಡಿಸುತ್ತಿದ್ದರು ಅಹ್ ಪಾವನತುಲಾಭರಣ ಭರಣಂ ಮಾಡಿಕೊಂಡೆ ಸೇವ ಪಾವನತರ ಸ್ವರೂಪಂ ನಾರದಾದಿಮುನಿ ಪಾವನಾನತ ಪಾದಪಂಖೆ ರುಹದ್ವಂದ್ವನ್ ಇಂಥದ್ದು ಅವರಿಗೆ ಬಹು ರುಚಿ ಅಥವಾ ಕೆತ್ತಬಲ್ಗತ್ತಲೆಗೆ ತರಣಿ ಮುಂಗಾಣದಿರೇ ಪೊತ್ತುವಳಗಂ ತೋರ್ಪರಾರ್ ಇತ್ಯಾದಿ ರಸಿಕತೆ ಇಂಥದ್ದು ನಮ್ಮ ತಂದೆಗೂ ಇಷ್ಟವೇ ಕಲಕೀರವಾಣಿಯರ್ ಕಾಳಾಹಿವೇಣಿಯರ್ ಕಲಬಮದಯಾನೆಯರ್ ಕಾಯದೆ ನೀ ದಾನೆಯರ್ ಕಲದೂತಗಾತ್ರೆಯರ್ ಕಂಜದಳ ನೇತ್ರೇಯರ್ ಕಾಸಾರ ಕೈ ತಂದರು ಆರು ಕಾಸಿಗೆ ಎಂತೆಂಥ ಸರಕು ಸಿಕ್ಕುತ್ತಿತ್ತು ಎಂದು ಇದಕ್ಕೆ ಅರ್ಥ ಹೇಳುತ್ತಿದ್ದರು ಹೀಗೆ ರಾಜಶೇಖರ ವಿಳಾಸದಲ್ಲಿ ಯಮಿನಿ ಎಮಿಯಂತೆಂಬರ ಬರದಂತೆ ಹಂಸನಿಲಿಯಂ ಇಂಥ ಪದ್ಯಗಳ ಶಬ್ದಾಲಂಕಾರ ಸ್ವಾರಸ್ಯಗಳಿಂದ ಸಂತೋಷಿಸುತ್ತಿದ್ದರು ಒಟ್ಟಿನ ಮೇಲೆ ಅದು ವಿದ್ವದ್ ರಸಿಕತೆ ಈ ಲಕ್ಷಣ ಆಗಿನ ಸುಸಂಸ್ಕೃತ ವರ್ಗದಲ್ಲಿ ಸಾಮಾನ್ಯವಾಗಿದ್ದದ್ದು ಇದು ನಮ್ಮ ಮನೆಯ ವಿಶೇಷವೇನೂ ಅಲ್ಲ ಆ ಕಾಲದಲ್ಲಿ ನಮ್ಮ ದೇಶದಲ್ಲಿ ಎಲ್ಲ ದೊಡ್ಡ ಊರುಗಳಲ್ಲಿಯೂ ಮೇಲ್ದರ್ಜೆಯ ಜನದಲ್ಲಿ ಇಂಥ ರಸಾಭಿರುಚಿ ಸರ್ವಸಾಮಾನ್ಯವಾಗಿತ್ತು ಶೇಷಗಿರಿಯಪ್ಪನವರು ಬರೆಯಲಾಯರು ಕಾನೂನು ಗಂಟುಗಳನ್ನು ಹಾಕಿ ಅದರಿಂದ ಕಾಸುಗಿಟ್ಟಿ ಕಾಸುಗಿಟ್ಟಿಸುತ್ತಿದ್ದಷ್ಟೇ ಅವರ ದೊಡ್ಡತನ ಅಲ್ಲ ಎಂಬುದನ್ನು ತೋರಿಸುವುದಕ್ಕಾಗಿ ಮೇಲಿನ ಸಂಗತಿಗಳನ್ನು ಉದಾಹರಿಸಿದೆ ಇಂಡೆಕ್ಸ್ ಒಂದಾನೊಂದು ಋಷಿ ಪಂಚಮಿಯ ಪೂಜೆಯ ಕಾಲದಲ್ಲಿ ವೃತಕತೆಯನ್ನು ಓದುವ ವೇಳೆ ಬಂದಾಗ ವ್ರತಕಲ್ಪಲ್ಲಿ ಪುಸ್ತಕದಿಂದ ಆ ಕಥೆಯನ್ನು ಓದತಕ್ಕ ವೆಂಕಟರಾಮ ಭಟ್ಟರು ಅವರ ಶಿಷ್ಯ ಸೂರಪ್ಪ ಎಂಬಾತನಿಗೆ ಹೇಳಿ ಹತ್ತು ನಿಮಿಷ ಬೇರೆ ಕೆಲಸಕ್ಕಾಗಿ ಹೋದರು ಸೂರ ಪಂಡಿತನಿಗೆ ಅದು ಹೊಸ ಸಂಗತಿ ವ್ರತವಿಧಾನವೆ ಕಥೆಯಲ್ಲಿ ಎಂದು ಆತನಿಗೆ ತಿಳಿಯಲಿಲ್ಲ ಪಕ್ಕದಲ್ಲಿದ್ದವರನ್ನು ಕೇಳಿ ತಿಣುಕಾಡುತ್ತಿದ್ದ ಶಿಶಿಗಿರಿಯಪ್ಪನವರು ಇಂಡೆಕ್ಸ್ ನೋಡಿ ಎಂದರು ಇಂಡೆಕ್ಸ್ ಎಂಬುದು ಇಂಗ್ಲಿಷ್ ಮಾತು ಅಲ್ಲಿದ್ದವರಾರಿಗೂ ತಿಳಿದದ್ದದಲ್ಲ ಇಷ್ಟು ಹೊತ್ತಿಗೆ ವೆಂಕಟರಾಮ ಬಂದರು ಅವರು ಕೇಳಿದರು ತೆಲುಗಿನಲ್ಲಿ ಅದೇನು ಚೇಚಣ್ಣ ಹಾಗಂದರೆ. ಇಂಡೆಕ್ಸ್ ಅಂದರೆ ಯಾವ ಯಾವ ವಿಷಯ ಎಲ್ಲೆಲ್ಲಿವೆ ಎಂಬ ಪಟ್ಟಿ ನಾವು ಕೇಸುಗಳನ್ನು ಹುಡುಕುದು ಹಾಗೆ ಎಲ್ಲರೂ ನಕ್ಕರು ನಮ್ಮ ವ್ರತ ಏನು ಮೊಕದ್ದಮೆ ಎಂದು ಶೇಷಗಿರಿಯಪ್ಪನವರಿಗೆ ಒಟ್ಟಿನ ಮೇಲೆ ಶಕ್ತಿ ಬಹಳ ಕೊಂಚವಾಗಿ ತೆನ್ನಿಸುತ್ತದೆ ಕಷ್ಟವನ್ನು ನೋಡಿ ತಡೆಯಲಾರರು ಅವರಿಗೆ ಸಂಗೀತ ಸಾಹಿತ್ಯಗಳಲ್ಲಿ ತುಂಬ ಅಭಿರುಚಿ ಅವರು ಕುಳಿತಿದ್ದ ಕಡೆ ಹೂ ಉದುಬತ್ತಿ ಊದು ಬತ್ತಿ ಯಥೇಚ್ಛವಾಗಿರಬೇಕು ಎಲ್ಲರೂ ಹಸನ್ಮುಖದಿಂದಿರಬೇಕು ಅವರಿಗೆ ಖರ್ಚಿನ ಲೆಕ್ಕ ಇದೇ ಅವರ ದೌರ್ಬಲ್ಯ ಮುಳುಬಾಗಿಲಿನಲ್ಲಿದ್ದ ಸಂಸಾರ ಎಂದರೆ ತಮ್ಮ ತಮ್ಮಂದಿರ ಮಕ್ಕಳು ಅಳಿಯಂದಿರು ಬಂಧುಗಳು ಹೀಗೆ ಕುಟುಂಬ ವಿಸ್ತಾರವಾಗಿತ್ತು ಇಷ್ಟೆಲ್ಲಕ್ಕೂ ಅವರು ಬಟ್ಟೆ ಬರೆಗಳನ್ನೊದಗಿಸುತ್ತಿದ್ದರು ಮನೆಯಲ್ಲಿ ಆಗಾಗ ನಡೆಯುತ್ತಿದ್ದ ಹೆರಿಗೆ ಬಾಣಂತನಗಳಿಗೂ ಮದುವೆ ಮುಜಿಗಳಿಗೂ ಉಡುಗರೆ ಮೊದಲಾದ ಬಂದು ಮರ್ಯಾದೆಗಳಿಗೂ ಕೋಲಾರದಿಂದಲೇ ಸರಬರಾಜು ಬರುತ್ತಿತ್ತು ರಾಮಾಸಾನಿ ಈಗ ರಾಮಾಸಾನಿಯನ್ನು ಕುರಿತು ಒಂದು ಮಾತನ್ನು ಹೇಳುವುದು ಉಚಿತವೂ ಹೌದು ಅವಶ್ಯಕವೂ ಹೌದು ಹಿಂದೆ ಆಕೆಯನ್ನು ಸ್ಮರಿಸುವಾಗ ಉಪಪತ್ನಿ ಎಂದೆ ಅದು ಉದ್ದೇಶಪೂರ್ವಕವಾಗಿ ನಾನು ಆಡಿದ ಮಾತು ಪತ್ನಿ ಯಾವ ನಿಯಮನಿಷ್ಠೆಗಳಿಂದ ಇರಬೇಕಾದದ್ದೋ ಅಂಥ ನಿಯಮನಿಷ್ಠೆ ಇದ್ದಾಕೆ ರಾಮಾಸಾನಿ ನಮ್ಮ ಮನೆಯ ಜನ ನನ್ನ ಚಿಕ್ಕ ತಾತ ಶಿವಣ್ಣನವರ ಹೊರತು ಆಕೆಯನ್ನು ಆ ಮನೆಯೊಳೆ ಎಂದು ಅಂಗೀಕರಿಸಿದ್ದರು ಒಂದು ಸಾರಿ ಕೋಲಾರದಿಂದ ಒಬ್ಬ ಸ್ನೇಹಿತರು ನನ್ನ ಮನೆಗೆ ಬಂದಿದ್ದಾಗ ನನ್ನ ಕೋಣೆಯೊಳಕ್ಕೆ ಬಂದು ಏಮಯ್ಯ ಮೀ ಮ್ಯಾನತ್ತನು ಚೂಷೇ ದಾನಿಕ್ಕಿ ವಚ್ಚೇಲೇದ ನಿನ್ನ ಅತ್ತೆಯನ್ನು ನೋಡಲು ಬರುವುದಿಲ್ಲವೇ ಎಂದರು ಆ ವೇಳೆಯಲ್ಲಿ ನನ್ನ ಕೋಣೆಯ ಮುಂದುಗಡೆ ಕುಳಿತಿದ್ದ ನನ್ನ ತಂದೇ ಈ ಮಾತು ಕೇಳಿಸಿತು ಮನೆಗೆ ಬಂದ ಬಂದಿದ್ದವರು ಓಹೋ ವೆಂಕಟರಮಣಪ್ಪ ನೀಕೂ ತೆಲಿದೇನೋ ತಳಿದೇಮೋ ಎಂದು ಹಾಸ್ಯ ಮಾಡಿದರು ನಮ್ಮ ತಂದೆಗೆ ಕಾಸ ಅಕ್ಕನಾಗಲಿ ತಂಗಿಯಾಗಲಿ ಇರಲಿಲ್ಲ ಆದ್ದರಿಂದ ನನಗೆ ಯಾರು ಸೋದರತ್ತೆ ಕೋಲಾರದಲ್ಲಿ ಇದಾದ ಐದಾರು ದಿವಸಗಳ ಮೇಲೆ ಒಂದು ದಿನ ರಾತ್ರಿ ಸುಮಾರು ಎಂಟು ಗಂಟೆ ನನ್ನ ತಂದೆ ಹಾಸಿಗೆಯ ಮೇಲೆ ಮಲಗಿದ್ದರು ಸಾಮಾನ್ಯವಾಗಿ ಅವರು ಮಲಗುವ ಹೊತ್ತಲ್ಲ ಹತ್ತು ಗಂಟೆಗೆ ಮುಂಚೆ ಅವರು ಮಲಗುತ್ತಿರಲಿಲ್ಲ ಆ ದಿನ ಮಗೇನು ಆಲಸ್ಯವಾಗಿದ್ದರಿಂದ ಮಲಗಿಕೊಂಡಿರಬೇಕು ಎಂದು ನಾನು ಊಹಿಸಿ ವಿಚಾರಿಸಲು ಹತ್ತಿರ ಕುಳಿತೆ ಆಗ ಅವರು ಹೇಳಿದರು ಮೊನ್ನೆ ಕೋಲಾರದಿಂದ ಬಂದಿದ್ದರಲ್ಲ ಆತ ಎತ್ತಿದ ಪ್ರಸ್ತಾವವನ್ನು ನೀನು ಹೆಚ್ಚಿಗೆ ಮನಸ್ಸಿಗೆ ತೆಗೆದುಕೊಳ್ಳಬಾರದು ಆತ ತಮಾಷೆಗೆ ಹಾಗೆಂದ ಆತ ಒಳ್ಳೆಯವನು ಅವರ ತಂದೆ ತುಂಬ ಒಳ್ಳೆಯವರು ನಮ್ಮ ಮನೆಗೆ ಬೇಕಾದವರು ಯಜಮಾನರು ತಮ್ಮ ಯೋಗಕ್ಷೇಮ ನೋಡಿಕೊಳ್ಳುವುದಕ್ಕೆ ಆಕೆಯನ್ನು ಇರಿಸಿಕೊಂಡಿದ್ದರು ಆಕೆ ಇಲ್ಲದಿದ್ದರೆ ಅವರ ದೇಹವನ್ನು ನೋಡುವವರಾರು ಆಕೆ ಭಕ್ತಿ ಶ್ರದ್ಧೆಗಳಿಂದ ಯಜಮಾನರನ್ನು ನೋಡಿಕೊಂಡಳು ಅವರಿಂದ ನಮ್ಮ ಸಂಸಾರ ಬೆಳೆಯಿತು ಹೀಗೆ ಆಕೆ ನಮ್ಮ ಗೌರವಕ್ಕೆ ಅರ್ಹಳಾದಳು ಅಲ್ಪ ವಿಚಾರ ಅದಕ್ಕೆ ನಾವು ಮನಸು ಮನಸ್ಸು ತಕ್ಕದಲ್ಲ ನನ್ನ ಚೌಲಕರ್ಮ ನಾವು ತಿರುಪತಿಯ ವಕ್ಕಲು ನನಗೆ ಹುಟ್ಟು ಕೂದಲನ್ನು ತಿರುಪತಿಯಲ್ಲಿ ತೆಗೆಸ್ ತೆಗೆಸಿ ಸ್ವಾಮಿಗೆ ಅರ್ಪಿಸುವುದಾಗಿ ಹರಕೆ ಮಾಡಿಕೊಂಡಿದ್ದರು ಆ ಹರಕೆಯಂತೆ ನನ್ನ ಮನೆಯಲ್ಲಿ ಎಲ್ಲರೂ ಯಾತ್ರೆ ಬೆಳೆಸಿದರು ನನ್ನ ತಾತಂದಿರು ಶೇಷಗಿರಿಯೇಯಪ್ಪನವರು ಮತ್ತು ರಾಮಣ್ಣನವರ ವಿನ ಅವರಿಬ್ಬರು ಮನೆಯ ಕಾವಲಿಗೆ ಉಳಿದುಕೊಂಡಿದ್ದರು ಇನ್ನೊಬ್ಬ ಚಿಕ್ಕ ತಾತ ಶೀನಪ್ಪನವರು ಜೊತೆಯಲ್ಲಿ ಬಂದಿದ್ದರು ಆಗ ಒಂದು ಪ್ರಸಂಗ ನಡೆಯಿತು ನನ್ನನ್ನು ಬೆಟ್ಟದ ಮೇಲಕ್ಕೆ ಹೊತ್ತವರು ಅಡಿಯಿಂದ ಗುಡಿಯವರೆಗೂ ರಾಮಾಸಾನಿ ಆಕೆ ಈ ಭಾರವನ್ನು ಇನ್ನು ಯಾರ ಕೈಗೂ ಕೊಡಲು ಒಪ್ಪಲಿಲ್ಲ ಹೀಗೆ ಆಕೆ ಬೆಟ್ಟ ಹತ್ತುತ್ತಿದ್ದಾಗ ನನ್ನ ಕೈಯಿಂದ ಏನೋ ಚೇಷ್ಟೆ ನಡೆಯಿತು ನಾನು ಕೈಯಲ್ಲಿ ಹಿಡಿದಿದ್ದ ಕಟ್ಟಿಗೆಯಿಂದ ಮರವನ್ನು ಗುಡ್ಡವನ್ನೋ ಹೊಡೆಯಬೇಕೆಂದು ಕಟ್ಟಿಗೆ ಬೀಸಿದಾಗ ಅದು ರಾಮಕ್ಕನ ಕೈ ಬಳೆಯ ಮೇಲೆ ಬಿತ್ತು ಬಳೆ ಚೂರು ಚೂರಾಯಿತು ಆಕೆ ಬಹು ದುಃಖ ಆಕೆ ಬಹು ದುಃಖ ನನ್ನ ಜೊತೆಯಲ್ಲಿದ್ದ ಶೀಣಣ್ಣನವರಿಗೆ ಬಹು ಸಮಾಧಾನ ಇವಳಕ್ಕೆ ಬೆಟ್ಟಕ್ಕೆ ಎಂದು ಮೊದಲಾಗಿ ಆಡುತ್ತಿದ್ದರು ಶೀಣಪ್ಪನು ನನಗೆ ಹೇಳಿ ಕೈಯಿಂದ ತನ್ನ ಬಳೆ ಒಡೆಯ ಒಡೆಯಿಸಿರಬೇಕೆಂದು ರಾಮಕ್ಕನ ಕಲ್ಪನೆ ಹೀಗೆ ಯಾತ್ರಿಕ ಸಮೂಹದಲ್ಲಿ ಎರಡು ಕಕ್ಷಿಯಾಯಿತು ಈ ಎರಡಕ್ಕೂ ನಡುವೆ ನನ್ನ ತಂದೆ ಮಾತನಾಡುವ ಹಾಗಿಲ್ಲ ಒಂದು ಕಡೆ ತಂದೆಯ ಚಿಲ್ಲರೆ ಕುಟುಂಬ ಇನ್ನೊಂದು ಕಡೆ ಸಾಕ್ಷಾತ್ ಚಿಕ್ಕಪ್ಪ ನನ್ನ ಅಂತು ಇಂಥ ವಿಚಾರದಲ್ಲಿ ಲೆಕ್ಕಕ್ಕೆ ಇಲ್ಲ ಆಕೆಯ ಅಣ್ಣ ನನ್ನ ಸರ ಮಾವನೂ ಅಷ್ಟೇ ಇನ್ನು ಮಿಕ್ಕಾಕೆ ನನ್ನ ತಾಯಿಯ ತಾಯಿ ಮುದುಕಿ ಜೀವನದಲ್ಲಿ ಅತಿ ದುಸ್ಸಾಹವಾದ ಕಷ್ಟಗಳನ್ನು ಅನುಭವಿಸಿ ಮಗಳ ಮೂಲಕವಾದರೂ ಸಂತೋಷ ಕಂಡೇನೆ ಎಂದು ಹಂಬಲಿಸುತ್ತಿದ್ದವಳು ಆಕೆಯ ಹತ್ತಿರ ರಾಮಕ್ಕ ತನ್ನ ಅಂತರಂಗವನ್ನು ತೋಡಿಕೊಂಡಳು ಮುದುಕಿ ತಾಳ್ಮೆಯುಂಟಾದವಳು ಭಗವದ್ ಭಕ್ತಿಯೊಂದೇ ಜೀವನವಾಗಿದ್ದವಳು ಆಕೆ ಒಳ್ಳೆಯ ಮಾತನಾಡಿ ಸಮಜ ಎಸಿ ಮಾಡಿದಳು ಒಂದು ಅಸಮಾಧಾನ ಶೇಷಗಿರಿಯಪ್ಪನವರು ಕಡೆಯ ಸಾರಿ ಮುಳುಬಾಗಿಲಿಗೆ ಬರುವುದಕ್ಕೆ ಮುಂಚೆ ಅವರ ಕಸಬು ಚೆನ್ನಾಗಿ ನಡೆಯುತ್ತಿದ್ದ ಕಾಲದಲ್ಲಿ ತಾವು ವಾಸವಾಗಿದ್ದ ಮನೆಯ ಹಿಂದಿನ ಬೀದಿಯಲ್ಲಿ ಸೊಗಸಾಗಿ ಕಟ್ಟಿದ್ದ ಒಂದು ದೊಡ್ಡ ಗಾರೆ ಮನೆಯನ್ನು ಕೊಂಡು ಅದನ್ನು ರಾಮಾಸಾನಿಯ ಹೆಸರಿಗೆ ಮಾಡಿಸಿದರು ಅಷ್ಟೇ ಅಲ್ಲದೆ ಬೇರೊಂದು ಕಡೆ ತಾವೇ ಖುದ್ದು ನಿಂತು ಆಕೆಗಾಗಿಯೇ ಇನ್ನೊಂದು ಮನೆಯನ್ನು ಕಟ್ಟಿಸಿದರು ಈ ಮನೆಯು ವಾಸಕ್ಕೆ ಇನ್ನೊಂದು ಮನೆ ಜೀವನಕ್ಕೆ ಬಾಡಿಗೆಗಾಗಿ ಈ ಮನೆಗಳ ವ್ಯಾಪಾರದ ವರ್ತಮಾನ ಹೇಗೋ ಮುಳುಬಾಗಿಲಿಗೆ ಪ್ರಯಾಣ ಮಾಡಿ ಆ ಸಮಯದಲ್ಲಿ ಶೀನಪ್ಪನವರು ಮನೆಯಲ್ಲಿದ್ದರು ಆಗ ಎದ್ದ ಹಾಹಾಕಾರವನ್ನು ನೋಡಿಯೇ ತಿಳಿಯಬೇಕು ಎಲ್ಲರ ಮುಖಗಳು ಬಾಂಡಲಿಯಲ್ಲಿ ಸೀದ ಬೋಂಡಗಳಂತೆ ಆಗಿತ್ತು ಯಾರನ್ನು ಮಾತನಾಡಿಸಿದರೂ ಬಿಗುವು ನಮ್ಮ ಅಜ್ಜಿಯವಿನ ಮಿಕ್ಕ ಹೆಂಗಸರಲ್ಲಿ ಗೊಳಗೊಳ ಬುಸುಬುಸ ಊರಿನಲ್ಲಿ ಎಲ್ಲರಿಗೂ ಆಗುತ್ತದೆ ಮನೆಗೆ ಆಗುವುದಿಲ್ಲ ಉಪಕಾರ ಇದು ಆ ಗದ್ದಲದ ಸಂಗ್ರಹ ಸಮಾಧಾನ ಶೇಷಗಿರಿಯಪ್ಪನವರು ಮನುಷ್ಯ ಸ್ವಭಾವವನ್ನು ಕಾಣದವರಲ್ಲ ತಮ್ಮ ಮನೆಯಲ್ಲಿ ಹೀಗೆ ಹಾಹಾಕಾರ ಇದೆಯೇ ಎಂಬುದನ್ನು ಊಹಿಸಿಕೊಂಡಿದ್ದರು ಆ ತರುಣದಲ್ಲಿಯೇ ಅವರು ಎರಡು ಚಿನ್ನದ ಒಡವೆಗಳನ್ನು ಮಾಡಿಸಿ ಅಥವಾ ಕೊಂಡುಕೊಂಡು ಮುಳುಬಾಗಿಲಿಗೆ ಕಳಿಸಿದರು ಒಂದು ಜೋಮಾಲೆ ಎಂಬ ಚಿನ್ನದ ತಮ್ಮ ಸೊಸೆಗಾಗಿ ಇನ್ನೊಂದು ಹನುಮಂತ ತಾಳಿ ಅವರ ಮೊಮ್ಮಗನಾದ ನನಗಾಗಿ ಇದು ಈಗ ತೀರಾ ಅಪರೂಪದ ವಸ್ತು ಈ ಸಣ್ಣ ಸರದಲ್ಲಿ ಚಿನ್ನದ ಗುಂಡುಗಳು ನಡು ನಡುವೆ ದಪ್ಪ ಹವಳ ಅದಾದ ಮೇಲೆ ಸುಮಾರು ಎರಡು ಅಂಗುಲ ಉದ್ದದ ಒಂದು ಚಿನ್ನದ ಕಾಯಿ ಅದರ ಮೇಲೆ ಕೆತ್ತನೆ ಕೆಲಸ ಇಂಥವು ಒಂದೊಂದು ಪಕ್ಕಕ್ಕೆ ಎರಡೆರಡು ಇದಾದ ಮೇಲೆ ಪದಕವಾಗಿ ಸುಮಾರು ಒಂದೂವರೆ ಅಂಗುಲ ಚದರದ ಚಿನ್ನದ ತಗಡು ಅದರ ಮೇಲೆ ಶ್ರೀಮದ್ ಆಂಜನೇಯ ಮೂರ್ತಿಯ ವಿಗ್ರಹ ಅದರಲ್ಲಿ ಶ್ರೀಮದ್ ಆಂಜನೇಯ ಸ್ವಾಮಿಯು ದುಷ್ಟ ದಂಡನೆಗಾಗಿ ಬಾಹುವನ್ನೆತ್ತಿ ನಿಂತಿದ್ದಾನೆ ಮುಳುಬಾಗಲು ಆಂಜನೇಯನಂತೆ ಈ ಎರಡು ಒಡವೆಗಳನ್ನು ನೋಡಿದ ಮೇಲೆ ಆಹಾಕಾರ ಅಣಗಿತು ಎಲ್ಲರ ಮುಖಗಳು ಗುಲಾಬಿಯೋಪಾದಿಯಲ್ಲಿ ಅರಳಿದವು ನಾನು ಆ ಹನುಮಂತ ತಾಳಿಯನ್ನು ಧರಿಸಿ ಕೆಲವು ವರ್ಷ ನನ್ನ ಮಾತಾ ನನ್ನ ತಾತಂದಿರ ಗುಣಗಳಲ್ಲಿ ಅತ್ಯಂತ ಘನವಾದದ್ದೆಂದರೆ ಅವರು ನನ್ನ ಮಾತಾ ಮಹಿಗೆ ತೋರುತ್ತಿದ್ದ ಭಕ್ತಿ ಗೌರವಗಳು ಆಕೆಯನ್ನು ಶೇಷಗಿರಿಯಪ್ಪನವರು ಸ್ವಂತ ಅಕ್ಕನೆಂದು ಭಾವಿಸಿದ್ದರು ನನ್ನ ಜೀವಮಾನದಲ್ಲಿ ನಾನು ಕಂಡಿರುವ ಮನುಷ್ಯ ವ್ಯಕ್ತಿಗಳಲ್ಲಿ ಮಹರ್ಷಿ ಪ್ರಾಯಳಾದವಳು ನನ್ನ ತಾಯಿಯ ತಾಯಿ ಸಾಕಮನವರು ಆಕೆಗೆ ರಾಮಾಯಣ ಭಾರತಾದಿ ಸಮಸ್ತ ಪುರಾಣಗಳು ಫ್ರಿಯ ಹೃದಯಸ್ಥವಾಗಿದ್ದವು ಆಕೆ ಹೇಳುತ್ತಿದ್ದ ದೇವರ ನಾಮಗಳು ನೂರಿನ್ನೂರಿರಬಹುದು ಪದ್ಯಗಳು ನೂರಿನ್ನೂರು ಆಕೆ ಸಹಿಸಿದ ಕಷ್ಟಗಳಂತೂ ಕಣ್ಣು ಒದ್ದೆಯಾಗದೆ ವರ್ಣಿಸಲಾಗದು ಎಲ್ಲ ಕಷ್ಟಗಳನ್ನು ಸಹಿಸಿ ಭಗವದ್ಗೀತೆ ಎಲ್ಲಕ್ಕಿಂತ ಮೇಲಿನದೆಂದು ನಂಬಿ ಪರೋಪಕಾರ ಸಾಧು ಸಜ್ಜನ ಸೇವೆ ಸೇವಾನಿತಳಾಗಿ ಆಯುಷ್ಯವನ್ನು ಮುಗಿಸಿಕೊಂಡಾಕೆ ನನ್ನಜ್ಜಿ ಅಪ್ಪನವರು ಆಕೆಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡುವರು ತಮ್ಮ ಕಷ್ಟ ನಿಷ್ಠುರಗಳನ್ನು ಆಕೆಯಲ್ಲಿ ಹೇಳಿಕೊಳ್ಳುವರು ಆಕೆಯನ್ನು ನೋಡುವುದಕ್ಕಾಗಿಯೇ ತಾವು ಮುಳುಬಾಗಿಲಿಗೆ ಬರುತ್ತಿದ್ದಂತೆ ಬರುತ್ತಿರುವಂತೆ ಸ್ನೇಹಿತರಿಗೆ ಹೇಳುತ್ತಿದ್ದರು ಶೇಷಿಗಿರಿಯಪ್ಪನವರು ಹಬ್ಬ ಹರಿದಿನಗಳಿಗೆ ಬರುತ್ತಿದ್ದರೆಂದು ಮೇಲೆ ಹೇಳಿದೆ ಈ ಸಾಮಾನ್ಯ ನಿಯಮ ಒಂದೊಂದು ಸಾರಿ ತಪ್ಪಿ ಒಂದು ವಿಶೇಷ ಸಂದರ್ಭಕ್ಕಾಗಿ ಅವರು ಬರುತ್ತಿದ್ದು ಎಂದು ತಪ್ಪಲಿಲ್ಲ ಆ ವಿಶೇಷ ಸಂದರ್ಭವೇನೆಂದರೆ ಋಷಿ ಪಂಚಮಿ ಸಾಕಮನವರು ಈ ವ್ರತವನ್ನು ಅನೇಕ ವರ್ಷ ಸಾಂಗವಾಗಿ ನಡೆಸಿದರು ಆ ರಾತ್ರಿ ಹಬ್ಬದ ಸಂಭ್ರಮ ಮನೆಯಲ್ಲಿ ಎಲ್ಲ ಕೋಣೆಗಳಲ್ಲಿಯೂ ದೀಪ ಎಲ್ಲ ಕಡೆಯೂ ಜನ ಬ್ರಾಹ್ಮಣರು ಮುತ್ತೈದೆಯರು ಮಕ್ಕಳು ಮಡಿ ಹೆಂಗಸರು ಸೇರಿರುತ್ತಿದ್ದರು ನಮ್ಮ ಗುರು ಪುರೋಹಿತರು ಎಲ್ಲಿ ಯಾವ ಕೆಲಸವಿದ್ದರೂ ಬಿಟ್ಟು ಈ ವ್ರತಕ್ಕಾಗಿ ಬರುತ್ತಿದ್ದರು ಸುಬ್ಬಾ ಭಟ್ಟರು ಅಹ್ ವೆಂಕಟ ನಾರಾಯಣ ಭಟ್ಟರು ಮೊದಲಾದವರೆಲ್ಲ ಬರುವರು ನಾಲ್ಕು ಯಾಮದ ಪೂಜೆ ಚಾಚುತ್ಸಪ್ಪದೆ ನಡೆಯುವುದು ಸೌತೆಕಾಯಿ ಚೇಪೆಕಾಯಿ ತೆಂಗಿನಕಾಯಿ ಬಾಳೆಹಣ್ಣು ಹೆಸರುಬೇಳೆ ಕೋಸಂಬರಿ ಇವನ್ನ ನೈವೇದ್ಯವಾದ ಮೇಲೆ ಬಂದಿದ್ದವರಿಗೆಲ್ಲ ವಿನಿಯೋಗ ನಡು ಮಾತು ಲಘುಹಾಸ್ಯ ಅನಂತರ ವ್ರತಕತೆ ಈ ಸಂಭ್ರಮದಲ್ಲಿ ನಾನು ರಾತ್ರಿ ನಾಲ್ಕು ಯಾಮವು ಜಾಗರಣೆ ಮಾಡಿ ಸಂತೋಷಪಟ್ಟದ್ದು ಚೆನ್ನಾಗಿ ನೆನಪಿದೆ ಷಷ್ಠಿಯ ದಿನ ಬೆಳಿಗ್ಗೆ ಪಾರಣೆ ಮುಗಿಸಿಕೊಂಡ ಬಡಿಕ ಶೇಷಣ್ಣನವರು ಕೋಲಾರಕ್ಕೆ ಹಿಂದಿರುಗುವರು ಸಾಕಮ್ಮನವರಿಗೆ ಮನಸ್ಸು ಮನಸ್ಸಮಾಧಾನ ಆಕೆ ಹೇಳುತ್ತಿದ್ದರು ನನ್ನ ಅಣ್ಣ ತಮ್ಮ ಎಲ್ಲೋ ಇದ್ದಾರೆ ದೂರದಲ್ಲಿ ದಾರಿದ್ರ್ಯದಲ್ಲಿ ಆದರೆ ಈ ತಮ್ಮ ನನ್ನನ್ನು ಕಾಪಾಡಿಕೊಂಡಿದ್ದಾನೆ ಇದೇ ದೇವರು ನನಗೆ ಕೊಟ್ಟಿರುವ ಭಾಗ್ಯ ಎಂದು ವಿಠಲಾಪುರದ ಎಂಗಟ್ಟಿಗ ಸುಸಂಸ್ಕೃತ ಭಾಷೆಯಲ್ಲಿ ಆತ ವಿಠಲಾಪುರದ ವೆಂಕಟಪ್ಪ ಕಾಪು ಜಾತಿಗೆ ಸೇರಿದವನು ಇವನಿಗೆ ಘಾತಕ ಮನುಷ್ಯನೆಂದು ಅಪಕೀತ್ತಿ ಬಂದಿತ್ತು ಅವನು ಎತ್ತರವಾದ ಹಾಳು ಎಡಕಿವಿಯ ಮೇಲ್ಭಾಗದಲ್ಲಿ ಚಿನ್ನದ ಮುರು ಧರಿಸಿದ್ದ ಕೈಯಲ್ಲಿ ಚಿನ್ನದ ಕಪ್ಪ ನಡುವಿನಲ್ಲಿ ಯಾವಾಗಲೂ ಒಂದು ಕತ್ತಿಯ ಹಿಡಿಕೆ ಸಿಕ್ಕಿಸಿಕೊಂಡಿದ್ದದ್ದು ಎಂದು ಕಾಣುತ್ತಿತ್ತು ಉದ್ದನಿಯ ಬತಾಯಿ ಚಾಕು ಒಂದು ಆಗಾಗ ಸಾಣೆ ಹಿಡಿದು ಶುಭ್ರವಾಗಿದ್ದದ್ದನ್ನು ತೊಗಲಿನ ಅರೆಯಲ್ಲಿರಿಸಿ ಆಯುಧವನ್ನು ಸಿಕ್ಕಿಸಿಕೊಂಡಿರುತ್ತಿದ್ದ ಅದರ ಹಿಡಿದಂಥದ್ದು ಅಥವಾ ಕೊಂಬಿನದು ಅದಕ್ಕೆ ಬೆಳ್ಳಿಯ ಕಟ್ಟು ಅಲಂಕಾರ ಮಾಡಿತ್ತು ಅಂಥ ಚಾಕುವನ್ನು ಬಾಕು ಎಂದು ಕರೆಯುವುದು ವೆಂಕಟಪ್ಪನು ಆ ಆಯುಧವನ್ನು ಯಾರ ಮೇಲೆ ಪ್ರಯೋಗಿಸಿದ್ದನೋ ಯಾರು ಕಂಡವರಲ್ಲ ಅದು ಆತನಲ್ಲಿ ಇದ್ದ ಮಾತ್ರದಿಂದಲೇ ಅವನು ಎಲ್ಲರ ಕಣ್ಣಿಗೂ ಭಯಂಕರನಾಗಿಬಿಟ್ಟ ರಾಬಿನ್ಹುಡ್ ಇಂಗ್ಲೀಷಿನಲ್ಲಿ ರಾಬಿನ್ಹುಡ್ ಎಂಬ ದರೋಡೆಕಾರನು ಪುರಾಣ ಪ್ರಸಿದ್ಧನಾಗಿದ್ದಾನೆ ಅವನ ಪುಂಡು ಗುಂಪು ಊರೂರು ಅಲೆದಾಡಿ ಜನಿಕರ ಹಣವನ್ನು ದೋಚಿ ದರಿದ್ರರಿಗೆ ಹಂಚುತ್ತಿದ್ದಂತೆ ನಮ್ಮ ವೆಂಕಟಪ್ಪನ ಚರ್ಚೆ ಅಂತಹದ್ದು ಹೀಗೆ ಎಂಬತ್ತು ಎಂಬತ್ತೈದು ವರ್ಷಗಳಿಗೆ ಹಿಂದೆ ಧಾತು ಈಶ್ವರ ಸಂವತ್ಸರಗಳು ಆ ಸೀಮೆಯಲ್ಲಿ ತೀರಾ ಬರಗಾಲದ್ದು ಜನಕ್ಕೆ ಅಕ್ಕಿರಾಗಿ ದೊರೆಯುವುದು ಬಹು ಕಷ್ಟವಾಗಿತ್ತು ಬಹುಮಂದಿ ಕತ್ತಾಳೆಗಡ್ಡೆ ಬೇಯಿಸಿದ್ದು ಹುರಿದ ಹುಣಸೆ ಬೀಜ ಇಂಥದ್ದನ್ನು ತಿಂದು ಬದುಕಿಕೊಂಡಿದ್ದರು ಇಷ್ಟು ಮಾತ್ರವೂ ಹೊಟ್ಟೆಗಿಲ್ಲದೆ ಎಷ್ಟೋ ಸತ್ತರು ಆ ಕಾಲದಲ್ಲಿ ಬಂತು ವೆಂಕಟಪ್ಪನಿಗೆ ಅಪಕೀರ್ತಿ ಬಾರಿ ಬಾರಿ ರೈತರು ಯಾರು ಯಾರು ದವಸಗಳನ್ನು ನೆಲ ಹಗೆವುಗಳಲ್ಲಿ ಬಚ್ಚಿಟ್ಟುಕೊಂಡಿದ್ದರೋ ಅಂತವರ ಮನೆಗೆ ವೆಂಕಟಪ್ಪ ಜನರನ್ನು ಕರೆದುಕೊಂಡು ಹೋಗಿ ಕೊಡು ಇವನಿಗೆ ಎರಡು ಕೊಳಗರಾಗಿ ಕೊಡು ಅವನಿಗೆ ಒಂದು ಕೊಳಗ ಎಂದು ಹುಕ್ಕು ಮಾಡುತ್ತಿದ್ದ ಮಾಲೀಕನು ಅಷ್ಟು ಕೊಡುವುದಕ್ಕಾಗುವುದಿಲ್ಲ ಎಂದರೆ ಹಗೆವನ್ನು ತೆಗೆಸಿ ನೋಡುತ್ತೇನೆ ಎಂದು ಜವಾಬು ಹೇಳುತ್ತಿದ್ದ ಮಾಲೀಕನು ಅದಕ್ಕೂ ಸಗ್ಗದೆ ತಕರಾರು ಮಾಡುತ್ತಿದ್ದರೆ ವೆಂಕಟಪ್ಪ ನಡುವಿನಲ್ಲಿದ್ದ ಬಾಕುವಿನ ಕಡೆ ತನ್ನ ಕಣ್ಣು ತಿರುಗಿಸುತ್ತಿದ್ದ ಒಂದೊಂದು ವೇಳೆ ಬಾಕುವಿನ ಹಿಡಿಕೆಯ ಕಡೆಗೆ ಕೈ ಹೋದದ್ದು ಆದರೆ ಆಯುಧವನ್ನು ಹೊರಕ್ಕೆ ಎಳೆದದ್ದಿಲ್ಲ ಅಷ್ಟಕ್ಕೆ ಮುಂಚೆಯೇ ಬಡವನಿಗೆ ಧಾನ್ಯ ಸಿಕ್ಕುತ್ತಿತ್ತು ಬಡವರೇನೋ ಕೃತಜ್ಞರಾಗಿದ್ದರು ನಿರ್ಬಂಧ ಭಿಕ್ಷೆ ಕೊಟ್ಟ ದಾತ್ರುಗಳು ಅಷ್ಟು ದೊಡ್ಡತನ ತೋರಲಿಲ್ಲ ಒಂದು ಸಂದರ್ಭದಲ್ಲಿ ಆ ಸುತ್ತಮುತ್ತಣ ಗ್ರಾಮಗಳಲ್ಲಿ ಯಾವುದೋ ಕೂನಿ ಕೂನಿಯಾಯಿತು ಇಟ್ಟಲಾಪುರದ ಎಂಗಟ್ಟಿಗನು ಅದಕ್ಕೆ ಕಾರಣವೆಂದು ದೂರು ಹೊತ್ತಿತು ಅವನನ್ನು ಹಿಡಿದುಕೊಂಡು ಹೋದರು ಆಯಿತು ಲಾಯರ್ ಶೇಷಗಿರಿಯಪ್ಪನವರು ಎಂಗಟ್ಟಿಗನ ಪರವಾಗಿ ನಿಲ್ಲಲು ಒಪ್ಪಿಕೊಂಡರು ವಿಚಾರಣೆಯ ದಿವಸ ಕೋರ್ಟ್ ಬರ್ತಿ ಸರ್ಕಾರದ ಪಕ್ಷದ ಪೊಲೀಸ್ ಲಾಯರು ಕೂನಿ ಸಂಗತಿಯ ವಿವರಣೆಗಳನ್ನು ಹೇಳಿ ಎಂಗಟ್ಟಿಗನ ಹೊರತು ಇನ್ಯಾರು ಅದನ್ನು ಮಾಡಿರಲಾರು ಎಂದು ಸಿದ್ಧಾಂತಪಡಿಸಿ ಅವನು ಬಾಕು ಧರಿಸಿರುವುದೇ ಅದಕ್ಕೆ ರುಜುವಾತು ಎಂದರು ಎದ್ದು ನಿಂತು ಸವಾಲು ಹಾಕಿದರು ಎಂಗಟ್ಟಿಗನಿಗೆ ಸವಾಲು ಜವಾಬು ನೀನು ಈ ಕೂನಿ ಮಾಡಿದ್ದು ಉಂಟು ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಸ್ವಾಮಿ ನೀನು ಯಾರಿಂದಲಾದರೂ ಮಾಡಿಸುದು ಉಂಟೋ ಯಾರು ಮಾಡಿದರೋ ನನಗೆ ತಿಳಿಯದು ಸ್ವಾಮಿ ಆ ಕೂಣಿ ನಡೆದ ದಿವಸ ನೀನು ಅಲ್ಲಿ ಇದ್ದೀಯಾ ನಾನು ಆ ಹೊತ್ತು ಆ ಇರಲಿಲ್ಲ ಸ್ವಾಮಿ ಕೋಕನೂರ ತಾವ ಹೋಗಿದ್ದೆ ನೆಂಟರ ಮನೆಗೆ ಬೇಕಾದರೆ ವಿಚಾರಿಸಿಕೊಳ್ಳಿ ಒಳ್ಳೆಯದು ಆ ಕೊಲೆಯಾದ ಮನುಷ್ಯ ನಿನಗೆ ತಿಳಿಯೋದು ತಿಳಿಯೋದು ಚೆನ್ನಾಗಿ ಬಲ್ಲೆ ಸ್ವಾಮಿ ಗಿಡ್ಡಪ್ಪನನ್ನ ನಾನು ಕಾಣೇನ ಅವನಿಗೂ ನಿನಗೂ ಏನಾದರೂ ಜಿದ್ದಿತ್ತೋ ನನಗ್ಯಾಕೆ ಸ್ವಾಮಿ ಅವರ ಮೇಲೆ ಜಿದ್ದು ಕಾರಣಾನೇ ಇಲ್ಲ ನಿನ್ನ ಗುಮಾನಿ ಯಾರ ಮೇಲಾದರೂ ಉಂಟೋ ಅವನ ವ್ಯವಹಾರ ತುಂಬಾ ಇತ್ತು ನಾನು ಯಾರ ಮೇಲೆ ಗುಮಾನಿ ಹೇಳಲಿ ವಿಚಾರಣೆ ಮುಗಿದ ಮೇಲೆ ಶೇಷಗಿರಿಯಪ್ಪನವರು ಕೋರ್ಟನ್ನು ಕುರಿತು ಹೀಗೆ ಅರಿಕೆ ಮಾಡಿದರು ಸ್ವಾಮಿ ಈ ಅಪರಾಧಿಗೆ ಆಗದವರು ಈ ಪ್ರಾಂತದಲ್ಲಿ ಕೆಲ ಇದ್ದಾರೆ ಅವರು ಅನುಕೂಲಸ್ಥರು ಅವರವರ ಗ್ರಾಮಗಳಲ್ಲಿ ಪ್ರಬಲರು ಈ ಅಪರಾಧಿ ಸ್ಥಾನದಲ್ಲಿರುವ ವೆಂಕಟನು ಕ್ಷಾಮಕಾಲದಲ್ಲಿ ಹೊಟ್ಟೆಗಿಲ್ಲದ ಬಡಜನರಿಗೆ ಧಾನ್ಯ ಸಹಾಯ ಮಾಡಬೇಕೆಂದು ಹೊರಟು ಅದಕ್ಕಾಗಿ ದವಸ ಧಾನ್ಯ ಕೊಡಬೇಕೆಂದು ಅನುಕೂಲಸ್ಥರನ್ನು ಒತ್ತಾಯಪಡಿಸಿದ್ದುಂಟು ಅವರ ಒತ್ತಾಯಕ್ಕೆ ಹೆದರಿಯೋ ಇಲ್ಲ ದಾಕ್ಷಿಣ್ಯಕ್ಕೋ ಇಲ್ಲ ಭೂತ ಕೆಲವರು ದವಸ ಧಾನ್ಯ ಕೊಟ್ಟಿದ್ದದ್ದುಂಟು ಆದರೆ ಅವರಲ್ಲಿ ಕೆಲವರು ವೆಂಕಟಪ್ಪನ ಹೆದರಿಸುವ ಮಾತನಾಡಿದ್ದನ್ನು ಮಡೆಯುತ್ತಿಲ್ಲ ಇಂಥ ದಿಟ್ಟ ಮನುಷ್ಯನಿಂದ ತಮಗೆ ಎಂದಾದರೂ ಅಪಾಯವಾದೀತೆಂದು ಭಾವಿಸಿ ಇವನನ್ನು ಬಂದಿಖಾನೆಗೆ ಸಾಗಿಸತಕ್ಕದ್ದೆಂದು ಯೋಚನೆ ಮಾಡಿಕೊಂಡಿರುವಂತೆ ಕಾಣುತ್ತದೆ ಅಂತವರ ಮಾತನ್ನು ಕೇಳಿ ಪೊಲೀಸಿನವರು ಇವನನ್ನು ಹಿಡಿದು ತಂದಿದ್ದಾರೆ ಅವನು ಬಾಕು ಕಾರಣದಿಂದ ಕೊಲೆ ಮಾಡಿದನೆಂದು ನಿಶ್ಚಯ ಮಾಡುವ ಹಾಗಾದರೆ ಪೊಲೀಸ್ ಅಧಿಕಾರಿಗಳಿಗೆ ಿಗೆ ಬಾಯಲ್ಲಿ ಹಲ್ಲಿರುವ ಕಾರಣದಿಂದ ಆತ ಎಲ್ಲರನು ಕಚ್ಚಿ ಕಚ್ಚಿ ತಿಂದು ಹಾಕುತ್ತಿರುವನೆಂದು ಹೇಳುವುದು ಯುಕ್ತವೆನಿಸಬೇಕು ಇದೆಲ್ಲ ಅತಿವಾದ ವೆಂಕಟಪ್ಪ ಏನೋ ಒಂದು ಶೋಕಿಗೆ ಒಂದು ಶೂರತನದ ಲಾಂಛನವಾಗಿ ಬಾಕು ಧರಿಸಿದ್ದಾನೆಯೇ ಹೊರತು ಅವನು ಆ ಬಾಕುವನ್ನು ಜನರ ಮೇಲೆ ಉಪಯೋಗಿಸಿದ್ದಕ್ಕೆ ಯಾವ ರುಜುವಾತೂ ಇಲ್ಲ ಹೀಗೆ ಹೇಳಿ ವೆಂಕಟಪ್ಪ ನಿನ್ನ ಬಾಕುವನ್ನು ಹೊರಕ್ಕೆ ತೆಗೆದು ಕೋರ್ಟಿಗೆ ತೋರಿಸು ಆ ಬಾಕು ಪೊಲೀಸಿನವರ ಮೂಲಕ ಕೋರ್ಟಿಗೆ ಬಂದಿತ್ತು ಕೋರ್ಟಿನ ಅಪ್ಪಣೆಯಂತೆ ವೆಂಕಟಿಗನು ಬಾಕುವನ್ನು ಹೊರೆಯಿಂದ ಹೊರಕ್ಕೆಳೆದ ಎರಡು ಮೂರು ತಿಂಗಳು ಅದು ಮಸಿಯದೆ ಹೊರೆಯಲ್ಲಿದ್ದುದರಿಂದ ಅದರ ಹೊಳಪು ಹೋಗಿತ್ತು ಅದರ ಮೇಲೆ ಏನಾದರೂ ರಕ್ತದ ಕಲೆಯಿದೆಯೇ ಕೋರ್ಟು ನೋಡೋಣವಾಗಲಿ ಎಂದರು ಲಾಯರು ಮ್ಯಾಜಿಸ್ಟ್ರೇಟರು ಬಾಕುವನ್ನು ಸವರಿ ನೋಡಿ ಮಂಡು ಕತ್ತಿದು ಎಂದು ಹೇಳಿ ಅದನ್ನು ಹೊರೆಯಲ್ಲಿಟ್ಟು ಬಿಟ್ಟರು ಕಡೆಗೆ ತಿರ್ಮಾನ ವೆಂಕಟಪ್ಪನ ಕುಲಾಸೆ ಹೆಸರು ಕೆಟ್ಟದ್ದಾದರೂ ಮನುಷ್ಯ ಕೆಟ್ಟವನಲ್ಲ ಉದ್ದೇಶ ಒಳ್ಳೆಯದಾದರೂ ಟಿವಿ ಅದಕ್ಕೆ ಅನುಕೂಲವಾದದ್ದಲ್ಲ ಈ ಅಭಿಪ್ರಾಯಗಳನ್ನು ಮ್ಯಾಜಿಸ್ಟ್ರೇಟರು ವ್ಯಕ್ತಪಡಿಸಿದ್ದರು ವೆಂಕಟಪ್ಪ ಜೇರಿ ಹೊಡೆದುಕೊಂಡು ಹಿಂದಿರುಗಿದ ವೆಂಕಟಪ್ಪನ ಫೀಸು ವೆಂಕಟಪ್ಪ ಲಾಯರ್ ಫೀಸನ್ನು ಹಣದಲ್ಲಿ ಕೊಟ್ಟಿದ್ದನೋ ಇಲ್ಲವೋ ನನಗೆ ಗೊತ್ತಿಲ್ಲ ಅವನು ತನ್ನ ಕೃತಜ್ಞತೆಯನ್ನು ತನ್ನ ಲಾಯರಿಗೆ ಹೇಳಲು ಬಂದಾಗ ಶೇಷಗಿರಿಯಪ್ಪನವರು ತಮ್ಮ ಮನೆಯಲ್ಲಿ ತಾಯಂದಿರಿಲ್ಲದ ಎಳೆಯ ಮಕ್ಕಳು ಇದ್ದಾರೆಂದು ಅವರಿಗೆ ಹಾಲಿಗಾಗಿ ಒಂದು ಆಕಳನ್ನು ಕೊಟ್ಟರೆ ತಾವು ಸ್ವೀಕರಿಸಲಾಗುವುದೆಂದು ಹೇಳಿದರಂತೆ ಅದರಂತೆ ವೆಂಕಟಪ್ಪನು ಒಂದು ಆಕಳನ್ನು ಕೊಟ್ಟ ಅದಕ್ಕೆ ಶೇಷಗಿರಿಯಪ್ಪನವರು ನಮ್ಮ ತಾಯಿ ಕಾಮಾಕ್ಷಮನ ಹೆಸರನ್ನಿಟ್ಟರು ಆಕಳು ನಾಲ್ಕಾರು ಕರುಗಳನ್ನು ಕೊಟ್ಟಿತು ಅಮೃತ ಪ್ರಾಯವಾದ ಹಾಲನ್ನು ಕೊಡುತ್ತಿತ್ತು ಅವರ ಮನೆಯಲ್ಲಿ ಆಗಾಗ ಗೋದಾನದ ಪ್ರಕರಣ ಬಂದಾಗ ದಾನ ತೆಗೆದುಕೊಳ್ಳುವವರು ಕಾಮಾಕ್ಷಮನ ಸಂತತಿಯ ಆಕಳನ್ನು ಕೊಟ್ಟರೆ ತಾವು ದಾನ ಹಿಡಿಯುವುದಾಗಿ ಹೇಳುತ್ತಿದ್ದರಂತೆ ಕಾಮಾಕ್ಷಮ್ಮನ ಹೆಣ್ಣು ಕರುಗಳಿಗೆ ವೆಂಕಟಸುಬ್ಬಮ್ಮ ಲಕ್ಷ್ಮಮ್ಮ ಭಾಗಿರಥಮ್ಮ ಎಂದು ಮೊದಲಾಗಿ ಹೆಸರುಗಳನ್ನಿಟ್ಟಿದ್ದರು ಈ ಮೂರು ಹೆಸರುಗಳು ಶೇಷಗಿರಿಯಪ್ಪ ಆತನ ತಮ್ಮ ರಾಮಣ್ಣ ಆತನ ತಮ್ಮ ಶೀನಪ್ಪ ಇವರ ಬಾರಿಯರ ಹೆಸರುಗಳು ಕಡಿಯ ದೃಶ್ಯ ಹೇಳತಕ್ಕದ್ದಾಗಿದೆ ಕಾಮಾಕ್ಷಮನಿಗೆ ಉಪ್ಪು ಬಂತು ಹಲ್ಲು ಸೈದು ಹೋಗಿತ್ತು ಹುಲ್ಲು ತಿನ್ನಲಿಕ್ಕಾಗುತ್ತಿರಲಿಲ್ಲ ಆಗ ಮೆತ್ತಗೆ ಹಿಟ್ಟು ಮಾಡಿ ತಿನ್ನಿಸುತ್ತಿದ್ದರು ಆ ಸ್ಥಿತಿಯು ಕಷ್ಟವಾಯಿತು ಅವಸಾನ ಕಾಲ ಬಂತು ಆಗ ಕೋಲಾರದಲ್ಲಿದ್ದ ಶೇಷಗಿರಿಯಪ್ಪನವರಿಗೆ ತಮ್ಮ ರಾಮಣ್ಣನವರು ಕಾಗದ ಸಂಗತಿ ತಿಳಿಸಿದರು ಶೇಷಗಿರಿಯಪ್ಪನವರು ಬಿಡು ಮಾಡಿಕೊಂಡು ಮುಳುಬಾಗಿಲಿಗೆ ಬಂದರು ಮನೆಯ ಅಂಗಳ ವಿಸ್ತಾರವಾಗಿತ್ತು ಅಲ್ಲಿ ಒಂದು ಸಣ್ಣ ಚಪ್ಪರ ಹಾಕಿ ಅದರಲ್ಲಿ ಹುಲ್ಲು ಹಾಸಿ ಅದರ ಮೇಲೆ ಕಾಮಾಕ್ಷ್ಮನನ್ನು ಮಲಗಿಸಿದರು ಮೂರು ಮಂದಿ ಅಣ್ಣ ತಮ್ಮಂದಿರು ಒಬ್ಬರು ತಪ್ಪ ಒಬ್ಬರು ಅದರ ಪಕ್ಕದಲ್ಲಿಯೇ ಮೈಸೂರುತ್ತ ಇರುತ್ತಿದ್ದರು ರಾಗಿಯ ಗಂಜಿ ಮಾಡಿ ಒಂದು ಬಿದಿರಿನ ಗೊಟ್ಟದಲ್ಲಿ ಹಾಕಿ ಅದನ್ನು ಕಾಮಾಕ್ಷ ಮನೆಗೆ ಕುಳಿಸುತ್ತಿದ್ದರು ಹೀಗೆ ಎರಡು ದಿನ ಕಡೆಯಿತು ಮೂರನೇ ದಿನ ಕಾಮಾಕ್ಷಮ್ಮನು ಪಂಚತ್ವವನ್ನೈದಿದಳು ಆಗ ಅಣ್ಣ ತಮ್ಮಂದಿರು ಮೂವರು ತಮ್ಮ ಹೆತ್ತ ತಾಯಿ ಹೋದಾಗ ಅತ್ತಂತೆ ಅತ್ತರು ತಾವೇ ಆ ಕಳೆಬರವನ್ನು ಅಂಗಳದಿಂದ ಮನೆಯ ಮುಂದಕ್ಕೆ ಸಾಗಿಸಿದರು ಅನಂತರ ಅದನ್ನು ಹೊತ್ತುಕೊಂಡು ಹೋಗಬೇಕಾದವರು ಹೊತ್ತುಕೊಂಡು ಹೋಗಿ ರುದ್ರಭೂಮಿಯಲ್ಲಿ ಮಣ್ಣು ಮಾಡಿಸಿದರು ಅಣ್ಣ ತಮ್ಮಂದಿರು ಸೂತಕ ಸ್ನಾನ ಮಾಡಿದಂತೆ ಸ್ನಾನ ಮಾಡಿದರು ಅಲ್ಲಿಂದ ಮೂರನೆಯ ದಿನ ಅಣ್ಣ ತಮ್ಮಂದಿರು ಮೂವರು ನಿಧನ ಸ್ಥಾನಕ್ಕೆ ಹೋಗಿ ಹಾಲೆರೆದು ಬಂದರು ಆಮೇಲೆ ಎರಡು ಬಂಡಿ ಹುಲ್ಲು ತರಿಸಿ ಗೋಗಳಿದ್ದ ಮನೆಗಳಿಗೆಲ್ಲ ಹಂಚಿದರು ಮನೆಯಲ್ಲಿ ಬ್ರಾಹ್ಮಣ ಮುತ್ತೈದೆಯರಿಗೆ ಭೋಜನ ಮಾಡಿಸಿದರು ಆಮೇಲೆ ಬಹು ವರ್ಷ ಕಾಮಾಕ್ಷಮ ಹೋದ ದಿವಸ ಇಬ್ಬರು ಮೂವರು ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕುಪ್ಪಸದ ಕಣ ದಾನ ಮಾಡುತ್ತಿದ್ದುದು ನನಗೆ ಜ್ಞಾಪಕವಿದೆ ಹೊಸ ಮನೆ ನನ್ನ ತಾತ ಕುಟುಂಬಕ್ಕಾಗಿ ಸಾಧಿಸಿದ ಬಹುದೊಡ್ಡ ಕೆಲಸವೇನೆಂದರೆ ಮುಳುಬಾಗಿಲಿನಲ್ಲಿ ನನ್ನ ನನ್ನ ತಂದೆ ಗುಂಡಪ್ಪನವರು ಕಟ್ಟಿಸಿದ ಮನೆಗೆ ಹಾನಿಕೊಂಡಂತೆ ಒಂದು ದೊಡ್ಡ ಮನೆಯನ್ನು ಕಟ್ಟಿಸಿದ್ದು ಮನೆಯ ಪೂರ್ವ ಪಶ್ಚಿಮ ದಕ್ಷಿಣ ಪಾರ್ಶ್ವಗಳಲ್ಲಿ ರಸ್ತೆಗಳು ಉತ್ತರದ ಕಡೆ ನಮ್ಮ ಹಳೆಯ ಮನೆ ಶಶಿಗಿರಿಯಪ್ಪನವರು ಕಟ್ಟಿಸಿದ ಮನೆ ವಿಸ್ತಾರವಾಗಿತ್ತು ತಮಗೆ ಜಾಗ ಸಾಲದೆಂದು ಯಾರು ಹೇಳುವಂತಿರಲಿಲ್ಲ ಹದಿನೈ ಹದಿನೈದು ಇಪ್ಪತ್ತು ಮಂದಿ ವಾಸವಾಗಿರಬಹುದಾಗಿದ್ದದ್ದು ಮನೆ ಪಶ್ಚಿಮಾಭಿಮುಖ ಮೊದಲು ಕೈ ಸಾಲೆ ಅದರಲ್ಲಿ ಎರಡು ವಿಸ್ತಾರವಾದ ಜಗಲಿಗಳು ಒಂದೊಂದು ಜಗಲಿಯ ಕೊನೆಯಲ್ಲಿಯೂ ಒಂದೊಂದು ಕೋಣೆ ಎರಡು ಜಗಳಿಗಳ ನಡುವೆ ಹೆಬ್ಬಾಗಿಲು ಇದರ ವಿಷಯದಲ್ಲಿ ಒಂದು ಕತೆ ಹೇಳುತ್ತಿದ್ದರು ಶೇಷಗಿರಿಯಪ್ಪನವರಿಗೆ ತಮ್ಮನ ಮಗ ಶಾಮಣ್ಣ ಎಂಬ ಮೇಲೆ ತುಂಬಾ ಪ್ರೀತಿ ಇಷ್ಟು ದೊಡ್ಡ ಬಾಗಿಲು ಏಕೆ ಎಂದು ಯಾರಾದರೂ ಕೇಳಿದರೆ ನಮ್ಮ ಶ್ಯಾಮು ದೊಡ್ಡವನಾಗಿ ದೊಡ್ಡ ಹುದ್ದೆ ನಡೆಸುತ್ತಾನೆ ಅವನು ಕುದುರೆ ಸವಾರಿ ಮಾಡಿಕೊಂಡು ಬಂದಾಗ ಕುದುರೆಯ ಮೇಲೆ ಕುಳಿತೆ ಅಂಗಳಕ್ಕೆ ಬಂದು ಇಳಿಯುವ ಹಾಗಿರಬೇಕು ಬಾಗಿಲು ಎಂದು ಜವಾಬು ಹೇಳುತ್ತಿದ್ದರಂತೆ ಹೆಬ್ಬಾಗಿಲು ದಾಟಿದರೆ ನಡುವೆ ಉತ್ತರ ಪಾಶ್ವದಲ್ಲಿ ಒಂದು ಸಣ್ಣ ಕೋಣೆ ಇದು ನನ್ನ ಚಿಕ್ಕತ ತಂದಿರ ಖಜಾನೆ ಉತ್ತರದ ಕಡೆ ಕಣಜ ಬತ್ತ ಹಾಕುತ್ತಿದ್ದದ್ದು ಇನ್ನು ಮುಂದಕ್ಕೆ ನಡದರೆ ಬಲಗಡೆಗೆ ಎಡಗಡೆಗೆ ಅಂಗಳ ಈ ಅಂಗಳದ ಈಶಾನ್ಯ ಮೂಲೆಯಲ್ಲಿ ವೃಂದಾವನ ಕಟ್ಟೆ ಅದರ ಪಕ್ಕದಲ್ಲಿ ಬಚ್ಚಲ ಮನೆಗೆ ಹೋಗುವ ದಾರಿ ಅದರ ಪಕ್ಕದಲ್ಲಿ ಬಾವಿ ಸೊಗಸಾದ ಕಲ್ಲು ಕಟ್ಟಡದ ಬಾವಿ ಪಡಸಾಲೆ ವಿಶಾಲವಾದದ್ದು ಸಾಮಾನ್ಯವಾಗಿ ಹರಟೆಗೆ ಕೂಡುತ್ತಿದ್ದದ್ದು ಅಲ್ಲಿಯೇ ಪಡಸಾಲೆಯ ಪೂರ್ವದ ಅಂಚಿನಲ್ಲಿ ದೊಡ್ಡ ವರಳು ನಮ್ಮ ಮನೆ ಸುಭಿಕ್ಷ ಕಂಡ ಕಾಲದಲ್ಲಿ ಆ ಪಡಸಾಲೆಯಲ್ಲಿ ನಾಲ್ಕು ಜನ ಭತ್ತ ಕೇರಿ ಕೆಲಸ ಮಾಡುತ್ತಿದ್ದರು ಅಂಗಳವು ಪಡಸಾಲೆಯು ಸೇರುವ ಕಡೆ ಬೆರಳಿನಲ್ಲಿ ಹುಣಸೆಕಾಯಿ ಹೊಂಗೆಕಾಯಿಗಳನ್ನು ಒಣ ಒಣಗ ಹಾಕಿ ಆಮೇಲೆ ಕಾಯಿ ಬಿಡಿಸಿಕೊಳ್ಳುತ್ತಿದ್ದು ಹುಣಸೆಹಣ್ಣನ್ನು ಕುಟ್ಟಿ ದಿಂಡುಗಳಾಗಿ ಮಾಡಿ ಉಗ್ರಾಣಕ್ಕೆ ಸಾಗಿಸುತ್ತಿದ್ದದ್ದು ನನಗೆ ಜ್ಞಾಪಕದಲ್ಲಿದೆ ಪಡಸಾಲಿಯ ದಕ್ಷಿಣದಲ್ಲಿ ನಡುಮನೆ ಮೂವತ್ ಮಂದಿ ಊಟಕ್ಕೆ ಕೂಡಬಹುದಾಗಿದ್ದದ್ದು ಅದಕ್ಕೆ ಅಂಟಿಕೊಂಡಂತೆ ಪಶ್ಚಿಮ ದಿಕ್ಕಿನಲ್ಲಿ ಎರಡು ಕೋಣೆಗಳು ಒಂದು ಉಗ್ರಾಣ ಇನ್ನೊಂದು ನನ್ನ ಮಲಗುವ ಮನೆ ಈ ನಡುಮನೆಯ ಪೂರ್ವಕ್ಕೆ ಉದ್ದಕ್ಕೂ ಆಗ್ನೇಯ ಮೂಲೆಯಲ್ಲಿ ಅಡಿಗೆ ಮನೆ ಈಶಾನ್ಯ ಮೂಲೆಯಲ್ಲಿ ದೇವರ ಮನೆ ದೊಡ್ಡ ಮಂಟಪ ದೊಡ್ಡ ದೀಪಗಳು ಸೊಗಸಾದನಾದ ಉಳ್ಳಗಂಟೆ ಹೆಸರು ಹೇಳಬೇಕಾದಂಥ ಬೆಳ್ಳಿಯ ಕಟ್ಟು ಹಾಕಿದ ಶಂಕ ಇತ್ಯಾದಿ ನಡುಮನೆಯಿಂದ ಅಂಗಳಕ್ಕೆ ಬಂದು ಪೂರ್ವಕ್ಕೆ ತಿರುಗಿದರೆ ಸ್ನಾನದ ಮನೆ ಅದರಿಂದಾಚೆಗೆ ಹಿತ್ತಿಲು ಅದರಲ್ಲಿ ಬೇರೆ ಬಾವಿ ಹಿತ್ತಲಿನ ವಿಸ್ತಾರ ಕಟ್ಟಿದ ಮನೆಯ ವಿಸ್ತಾರಕ್ಕೆ ಸಮನಾದದ್ದು ಇನ್ನೂ ಕೊಂಚ ಹೆಚ್ಚಿನದು ಅದರಲ್ಲಿ ಬಾಳೆ ಮಾವು ತೆಂಗು ಪರಂಗಿ ಮರಗಳು ಮಲ್ಲಿಗೆ ಇರುವಂತಿಗೆ ಜಾಜಿ ಮರುಗ ಮೊದಲಾದ ಸುಗಂಧ ಪುಷ್ಪಗಳು ಪಾತಿಗಳು ಇರುತ್ತಿದ್ದವು ಈ ಹಿತ್ತಲು ಕಡೆಯ ದಕ್ಷಿಣದ ಗೋಡೆಯಲ್ಲಿ ಇನ್ನೊಂದು ಹೆಬ್ಬಾಗಿಲು ಅದರಲ್ಲಿ ತೋಟಕ್ಕಾಗಿ ನೀರು ಬಂಡಿಯ ಸಂಚಾರ ಈ ಬಂಡಿಗಾಗಿ ಒಂದು ಎತ್ತಿನ ಬಂಡಿಯ ಮೇಲೆ ದೊಡ್ಡ ಟಿಪಾಯಿ ಅದರಲ್ಲಿ ನಿರು ತುಂಬಲು ಆಳಿಕೆ ಈ ಎಲ್ಲ ಪರಿಕರಗಳು ಅಲ್ಲಿದ್ದವು ಹೀಗೆ ಮನೆ ಎಲ್ಲಾ ದೃಷ್ಟಿಗಳಿಂದಲೂ ಅನುಕೂಲವಾಗಿತ್ತು ಸತ್ರ ನಮ್ಮ ಮುತ್ತಜ್ಜಂದಿರು ಕಟ್ಟಿಸಿದ ಮನೆಯಲ್ಲಿ ಒಂದು ಭಾಗದಲ್ಲಿ ದನದ ಕೊಟ್ಟಿಗೆ ಒಂದು ಆಕಳು ಒಂದು ಎಮ್ಮೆ ಯಾವಾಗಲೂ ಇರುತ್ತಿತ್ತು ಇನ್ನೊಂದು ಆಕಳನ್ನು ಎಮ್ಮೆಯನ್ನು ಹಳ್ಳಿಗೆ ಕಳಿಸಿರುತ್ತಿದ್ದರು ಎರಡೆರಡು ಆಕರುಗಳು ಇರುತ್ತಿದ್ದದ್ದು ಉಂಟು ಹಾಲು ಮೊಸರು ತುಪ್ಪಕ್ಕೆ ಎಂದು ಕೊರತೆ ಇರಲಿಲ್ಲ ಹಳೆಯ ಮನೆಯ ಇನ್ನೊಂದು ಭಾಗವನ್ನು ಸತ್ರದಂತೆ ಉಪಯೋಗಿಸುತ್ತಿದ್ದರು ಊರಿಗೆ ಹೊಸದಾಗಿ ಬಂದ ಯಾರಾದರೂ ಅಲ್ಲಿ ಉಳಿದುಕೊಂಡಿರುತ್ತಿದ್ದರು ಬಾಡಿಗೆ ಇಲ್ಲ ಅವರಿಗೆ ಬೇರೆ ಮನೆ ಸಿಕ್ಕಿದಾಗ ಅವರು ಅಲ್ಲಿಗೆ ಹೋಗಬಹುದು ಈ ಆ ಮನೆಯಲ್ಲಿ ಯಾರಾದರೂ ದೀಪ ಹಚ್ಚಿ ದೇವರ ಪೂಜೆ ಮಾಡಿಕೊಂಡು ಸಂತೋಷಪಟ್ಟರೆ ಅದೇ ನಮಗೆ ಪ್ರತಿಫಲ ಇನ್ನೇನೂ ಬೇಕಾಗಿಲ್ಲ ಎಂಬುದು ನಮ್ಮ ತಾತನ ಭಾವನೆ ಒಂದು ಗಾದೆ ನಮ್ಮ ತಾತ ತೀರಿಕೊಂಡ ಮೇಲೆ ಕೋಲಾರದಲ್ಲಿ ಅವರ ಮನೆಯಲ್ಲಿದ್ದ ಪದಾರ್ಥಗಳು ಸಾಮಾನುಗಳು ಪುಸ್ತಕಗಳು ಇವನ್ನೆಲ್ಲ ಮುಳಬಾಗಿಲು ಮನೆಗೆ ತಂದರು ಆ ಸಾಮಾನುಗಳ ಪೈಕಿ ಒಂದು ಮೇಜು ಒಂದು ಆರಾಮ ಕುರ್ಚಿ ಒಂದು ದೊಡ್ಡ ಜಮಖಾನಾ ಇವಿಷ್ಟು ಇದ್ದದ್ದು ನೆನಪಿದೆ ಆ ಮೇಜನ್ನು ನಾನೇ ಉಪಯೋಗಿಸುತ್ತಿದ್ದೆ ಆದರೆ ಮುಖ್ಯ ಸಂಗತಿ ಬೇರೆ ಉಂಟು ಆ ಪುಸ್ತಕಗಳಲ್ಲಿ ಕೆಲವು ಇಂಗ್ಲಿಷಿನ ಲಾ ಜರ್ನಲುಗಳಿದ್ದವು ಅವುಗಳಲ್ಲೊಂದನ್ನು ನಾನು ತೆಗೆದುಹೋದಲು ಪಟ್ಟೆ ಆ ಲೇಖನ ವಕೀಲಿ ವೃತ್ತಿಯ ನೀತಿಗೆ ಸಂಬಂಧಪಟ್ಟದ್ದು ಅದರಲ್ಲಿ ಹೇಳಿತ್ತು ಒಳ್ಳೆಯ ವಕೀಲ ಕೆಟ್ಟ ನೆರೆಹೊರೆ ಎ ಗುಡ್ ಲಾಯರ್ ಇಸ್ ಎ ಬ್ಯಾಡ್ ನೈಬರ್ ಎಂದು ಗಾದೆಯುಂಟು ಆದರೆ ಅದು ಅನ್ಯಾಯ ಲಾಯರ್ ಆದ ಮಾತ್ರಕ್ಕೆ ಅವನು ನೆರೆಹೊರೆಯ ಸಂಸಾರಗಳಲ್ಲಿ ಜಗಳ ಪ್ರೋತ್ಸಾಹಿಸಿ ಮನೆಯೊಡೆಯುತ್ತಾನೆ ಎಂದು ಆಪಾದನೆ ಇದು ಸಲ್ಲ ಹೇಗೆಂಬುದು ಆ ಲೇಖನದ ತಾತ್ಪರ್ಯ ಅದರ ಸಿದ್ಧಾಂತ ವೆಂತ ವೆಂತಾದರಿರಲಿ ಹಾಗಾದೆ ನನ್ನ ಮನಸ್ಸನ್ನು ಹಿಡಿದು ಪರಿಣಾಮ ಮಾಡಿತ್ತು ವಕೀಲಿ ವೃತ್ತಿ ನನಗೆ ಬೇಡ ಎಂದು ನನ್ನ ಮನಸ್ಸನ್ನು ಹಿಡಿದು ಪರಿಣಾಮ ಮಾಡಿತ್ತು ವಕೀಲಿ ವೃತ್ತಿ ನನಗೆ ಬೇಡ ಎಂದು ಆಗ ಮನಸ್ಸು ಮಾಡಿದೆ ನನ್ನ ನಿಶ್ಚಯ ನನ್ನ ತಂದೆ ಇಟ್ಟುಕೊಂಡಿದ್ದ ಸಂಕಲ್ಪಕ್ಕೆ ನೇರವಾಗಿ ವಿರೋಧವಾದುದು ತನ್ನ ತಂದೆಗಿದ್ದ ಪರಮಾಕಾಂಕ್ಷೆ ನಾನು ಲಾಯರ್ ಆಗಬೇಕೆಂಬುದು ನಾನು ಲಾಯರ್ ಆದರೆ ನನ್ನ ಅಜ್ಜ ಮಾಡಿದ್ದಂತೆ ನನ್ನ ಮನೆಯ ದಾರಿದ್ರ್ಯ ಪರಿಹಾರವಾಗುತ್ತದೆಂದು ಅವರು ನಿರೀಕ್ಷಿಕೊಂಡಿದ್ದರು ಅದು ಭ್ರಾಂತಿ ಮಾತೆಂದು ಆಗ ಅಂದುಕೊಂಡೆ ಈಗಲೂ ಅದು ಭ್ರಾಂತಿ ಎಂದೇ ನನಗೆ ತೋರುತ್ತದೆ ನನ್ನ ತಾತ ಅದೃಷ್ಟಶಾಲಿ ತಾತನ ಅದೃಷ್ಟ ಮೊಮ್ಮಗನಿಗೆ ದವಾಗಿ ಬರುವುದಲ್ಲ ನನ್ನ ಜಾತಕದಲ್ಲಿ ಪಕ್ಕೀರತನ ಬರೆದಿದೆ ಶೇಷಣ್ಣನವರ ಉತ್ಕ್ರಮಣ ಶೇಷಗಿರಿಯಪ್ಪನವರು ಹಾಸಿಗೆ ಹಿಡಿದರು ಅವಸಾನ ಕಾಲ ಸಮೀಪಿಸಿದೆ ಎಂದು ಅವರಿಗೆ ತೋರಿರಬೇಕು ಆಗ ಕಂದಾಚಾರದ ಶ್ರೀನಿವಾಸ ರಾಯರೆಂಬ ಆಪ್ತ ದೊಡ್ಡ ಮನುಷ್ಯರ ಮೂಲಕ ರಾಮಾಸಾನಿಗೆ ಹೇಳಿ ಕಳಿಸಿ ತಮ್ಮ ತಮ್ಮನು ಮಗನು ಮನೆಯಲ್ಲಿ ಇಲ್ಲದಿದ್ದ ವೇಳ ಗುಟ್ಟಾಗಿ ಆಕೆಯನ್ನು ಕರಿಸಿಕೊಂಡು ಮಾತನಾಡಿದರು ಇದಾದ ಎಂಟು ಹತ್ತು ದಿನಗಳಲ್ಲಿ ಪರಂಧಾಮವನ್ನ ಇದ್ದಿದರು ಮನೆಯ ಜನಕ್ಕೆ ದುಃಖವಾದದ್ದು ಸ್ವಾಭಾವಿಕ ನಮ್ಮ ಗುರು ವೆಂಕಟರಾಮ ಭಟ್ಟರ ದುಃಖ ಹೇಳಲಾಗದ್ದು ಈ ಕರ್ಮಾಂತರಗಳನ್ನು ಮಾಡಿಸಲಿಕ್ಕೆ ನಾನಲ್ಲ ಚೇಚಣ್ಣನ ಹೆಸರನ್ನು ಪದೇ ಪದೇ ಆ ಸಂದರ್ಭದಲ್ಲಿ ಹೇಳಬೇಕಾಗುತ್ತದೆ ಇದು ನನ್ನಿಂದ ಆಗದ ಕೆಲಸ ಎಂದು ಹೇಳಿ ಆ ದಿನದ ಕರ್ಮಾಂತರಗಳಿಗೆ ಶ್ರೋತ್ರಿಯ ವರಿಯರಾದ ಶ್ಯಾಮ ಭಟ್ಟರವರನ್ನು ಏಳನೆಯ ದಿವಸದಿಂದ ಕಡೆಯವರೇ ಕರ್ಮಾಂತರಗಳನ್ನು ನಡೆಸಲು ಮಹಾನುಭಾವರಾದ ಹೆಬ್ಬಣ್ಣಿಯ ಶ್ರೀಪತಿ ಭಟ್ಟರವರನ್ನು ಕರೆಯಿಸಿ ತಾವೇ ಖುದ್ದು ನಿಂತು ನಡೆಸಿದರು ನನ್ನ ಚಿಕ್ಕತಾತ ರಾಮಣ್ಣನವರನ್ನು ಕುರಿತು ರಾಮಣ್ಣ ಚೇಚಣ್ಣನಿಗೆ ನಾನು ಮೊದಲ ತಮ್ಮ ನೀನು ಎರಡನೆಯವನು ಎಂದು ವೆಂಕಟರಾಮ ಭಟ್ಟರು ಹೇಳುತ್ತಿದ್ದರು